ಅೀಬ್ರಹ್ಮರುದ್ರ ಪ್ರಭೃತಿ ಸರರಶತ್ಮಕ ವಿಷ್ಣೋವ್ಯಸ್ತಮಸ್ತಲನಿ ಸರ್ವೋಷವ್ಯಭೇದ ಪೂರ್ಣಾನಂದ್ಯಜೋ ಗುರುರೇತ ಮಹಂತ ಜನ್ಮಸ್ ಯನ್ಮಯಿತರತಾಷ್ಟ ವಿಘ್ನಸ್ವರ ತೇನೆ ಬ್ರಹ್ಮೃದಾ ಆಕವಯೇ ಮುಹ್ಯಂತ ಹಂಸೂರಯ ತೇಜೋವಾರಿಮೃದ್ಯ ಯಥ ವಿಮಯೋ ಯಗೋ ಮೃಷ ನಾಂ ಸ್ವೇನ ಸದಾ ನಿರಸ್ತುಕಂ ಸತ್ಯೀಹರ್ಮವಿಜ್ಞಾನವೈರಗ್ಯಪರೈಶ್ವರ್ಯಶಾಲಿನ ಆನಂದತೀರ್ಥಭಗತ್ಪದನ್ ವಂದೇ ನಿರಂತರನುಕೋಪಿ ವಗ್ೀ ಜಡಮತಿರಿ ಜಂಟುರ್ಜಾತೆ ಪ್ರಾಜ್ಞಮೌಲಿ ಸಕಲವಚನಚೇತೋ ದೇವತೀ ಸಾ ಮೊಮ್ಮ ನಿಧ ಸಿಧಿ ಮಾನಸೆ ನಮೋಸ್ತು ತಾತ್ವಿವಾ ವಿಷ್ಣುಭಕ್ತಿಪರಾಯ ಧರ್ಮಾರ್ಗೇ ಪ್ರೇರೆಯದು ನೌಸುಧ ಜಯ ಮುನೀನ್ ಶ್ರೀಪಾದಸನ್ಮಣೀನ್ ವ್ಯಾಸಾರಿಯನ್ ವಿವಿಧಗಮ್ಹಾರನ್ ಶ್ರೀವಾಜಾನಿ ವಂದೇ ಹಂಸವರ ರಘೂತ್ತಮಗುರೂನ್ ವೈದಗ್ಧವಾರಾಂ ನಿಧೀನ್ ಶ್ರೀಸತ್ಯವ್ರತರೇಂದ್ರಮುನಿನ್ ಸದ್ಬೋಧಸಧ್ಯಾನಪ ಸತ್ಯಕರಬ್ಜೋತ್ಥಾನ್ ಪಂಚಾಷ್ವರ್ಷಪೂಜನ್ ಸತ್ಯ ಪ್ರಮೋದತೀರ್ಥಾರ್ಯಾಸುಧಾರಿತೋಜಾಗರೆ ಬಹುವಿಧಾನಿಣೋರ್ಥಾನ್ ಭುಂಕ್ತೆ ಸಮಕರಣೋ ಹೃದೃಕ್ಷಾನ್ ಸ್ವಪ್ನೆ ಉಪಸಂಹರತೆ ಸೇಕ ಸ್ಮೃತ್ಯನ್ಮಯ ತ್ರಿಗುಣವೃತ್ತಿರುಗಿಂದ್ರಿಯೇಶ ಭಗವಂತನ ಅವತಾರಗಳಲ್ಲಿ ರೂಪಗಳಲ್ಲಿ ಭೇದವನ್ನು ಚಿಂತನ ಮಾಡಬಾರದು ಅಂತರ್ಯಾಮಿ ರೂಪಗಳಾಗಿರಬಹುದು ಅವತಾರ ರೂಪಗಳಾಗಿರಬಹುದು ಎಲ್ಲ ರೂಪಗಳಲ್ಲಿ ಐಕ್ಯವನ್ನೇ ಚಿಂತನ ಮಾಡಬೇಕೇ ಹೊರತು ಭಗವಂತನ ರೂಪಗಳಲ್ಲಿ ಭೇದ ಚಿಂತನವನ್ನು ಮಾಡಬಾರದು ಅಂತ ಹಿಂದೆ ತಿಳಿಸಿದ್ದಾರೆ ಯಾಕೆ ಭೇದ ಚಿಂತನ ಮಾಡಬಾರದು ಅಂದರೆ ನಾನರ್ಥಧೀಹಿ ಅಂತ ಆ ಭೇದ ಇದು ನಿಜವಾಗಿ ಭಗವಂತನಲ್ಲಿ ಇಲ್ಲ ಇಲ್ಲದೇ ತಿಳಿಯುವುದು ಮಿಥ್ಯಾಜ್ಞಾನ ಅದು ಅನರ್ಥಕಾರಕ ಮಾಡಬಾರದು ಅಂತ ಹೇಳಿದರು ಅದು ಭಗವಂತನಲ್ಲಿ ಭೇದವಿಲ್ಲ ಅಂತ ಯಾಕೆ ಭೇದವೇ ತೋರತ್ತಲ್ಲ ಯಾಕೆ ಪರಮಾತ್ಮ ವಿಶ್ವ ತೈಜಸ ಪ್ರಾಜ್ಞ ಎಂಬ ರೂಪಗಳಿಂದ ನಮ್ಮ ಮೂರು ಸ್ಥಾನಗಳಲ್ಲಿದ್ದಾನೆ ಬಲಗಣ್ಣಿನಲ್ಲಿ ವಿಶ್ವನಾಮಕನಾಗಿ ಕಂಠದಲ್ಲಿ ತೈಜಸ ನಾಮಕನಾಗಿ ಹೃದಯದಲ್ಲಿ ಪ್ರಾಜ್ಞನಾಮಕನಾಗಿದ್ದಾನೆ ಪ್ರಾಜ್ಞನಾಮಕನಾಗಿ ಅಂತ ನಾವು ಅಂತ ಸಿದ್ಧಾಂತದ ಪ್ರಕಾರ ಪೂರ್ವಪಕ್ಷ ಹೇಳೋದು ವಿಶ್ವ ಕಣ್ಣಿನಲ್ಲಿ ತೈಜಸ ಕಂಠದಲ್ಲಿ ಪ್ರಾಜ್ಞ ಹೃದಯದಲ್ಲಿದ್ದಾನೆ ಬೇರೆ ಬೇರೆ ಸ್ಥಾನಗಳಲ್ಲಿರುವ ಈ ಮೂವರು ಬೇರೆಯೇ ಆಗಬೇಕು ಹೊರತು ಅಭಿನ್ನ ಆಗೋದಕ್ಕೆ ಸಾಧ್ಯ ಇಲ್ಲ ಒಬ್ಬನೇ ಭಗವಂತ ಮೂರು ಸ್ಥಾನಗಳು ಬೇರೆ ಕಾರ್ಯಗಳು ಬೇರೆ ಜಾಗ್ರತಸ್ಥೆ ಸ್ವಪ್ನಾವಸ್ಥೆ ಸುಷುಪ್ತವಸ್ಥೆಯನ್ನು ನಿಯಮನ ಮಾಡುವ ಭಗವದ್ ಕಾರ್ಯಗಳು ಬೇರೆಯಾಯಿತು ಸ್ಥಾನ ಬೇರೆಯಾಯಿತು ಹೆಸರು ಬೇರೆಯಾಗಿದೆ ಹೀಗಿರುವಾಗ ಈ ಎಲ್ಲ ಭಗವಂತನ ರೂಪಗಳಲ್ಲಿ ಅಭೇದವನ್ನು ತಿಳಿಯುವುದು ಹೇಗೆ ಭೇದವೇ ಇದೆ ಅಂತ ಅನಿಸ್ತದಲ್ಲ ಅಂದರೆ ಅನಸ್ತದೆ ಅನ್ನೋದು ನಿಜ ಅಂದ ಮಾತ್ರಕ್ಕೆ ಭೇದ ಇದೆ ಅಂತ ತಿಳಿಯಬೇಡಿ ಎಲ್ಲ ಕಡೆಗೂ ಇದ್ದು ಎಲ್ಲ ಕಾರ್ಯಗಳನ್ನು ಮಾಡಿ ಒಬ್ಬನೇ ಬೇರೆ ಬೇರೆ ಹೆಸರುಗಳನ್ನು ಪಡೆದುಕೊಂಡು ತನ್ನ ಅಚಿತ್ಯ ಶಕ್ತಿಯಿಂದ ಏಕಕಾಲದಲ್ಲಿ ಅನಂತ ಜೀವರಾಶಿಗಳ ಈ ಮೂರು ಮೂರು ಸ್ಥಾನಗಳಲ್ಲಿ ಒಬ್ಬನೇ ಇದ್ದು ಕಾರ್ಯವನ್ನು ಮಾಡ್ತಾನೆ ಅಂದ ಮಾತ್ರಕ್ಕೆ ಭೇದ ಇದೆ ಅಂತ ತಿಳಿಯಬೇಡಿ ಅಂತ ಹೇಳುವುದಕ್ಕೆ ಈ ಶ್ಲೋಕ ಹೊರಟಿದೆ ದಕ್ಷಿಣಾಕ್ಷಿ ಸ್ಥಿತ ವಿಷ್ಣು ಭುಂಕ್ತೆ ಅರ್ಥಾನ್ ಜಾಗ್ರದ ಅಸ್ಥಿತಾನ್ ನಮ್ಮ ಬಲಗಣ್ಣಿನಲ್ಲಿರುವ ಭಗವಂತ ಜಾಗ್ರತ್ ಕಾಲದ ಎಚ್ಚರದಲ್ಲಿ ನಾವು ಭೋಗ ಮಾಡುವ ನಾನಾ ವಿಧವಾದ ಪದಾರ್ಥಗಳನ್ನು ನಮ್ಮಲ್ಲಿ ನಿಂತು ತಾನು ಭೋಗ ಮಾಡಿ ಮಾಡಿಸ್ತಾನೆ ಭುಂಕ್ತೆ ಭೋಜಯತಿ ಚ ತಾನು ಸ್ವತಃ ತನ್ನ ಇಂದ್ರಿಯಗಳಿಂದ ಭೋಗವನ್ನು ಮಾಡಿ ನಮಗೆಲ್ಲ ಆ ಪದಾರ್ಥಗಳ ಭೋಗ ಮಾಡುವಂತೆ ಮಾಡುತ್ತಾನೆ ಕಂಠ ಸಂಸ್ಥಸ್ತಥಾ ಸ್ವಪ್ನಾನ್ ಕಂಠದಲ್ಲಿರುವ ತೈಜಸ ನಾಮಕನಾದ ಭಗವಂತ ಸ್ವಪ್ನ ಪದಾರ್ಥಗಳನ್ನು ಮಾಡಿ ಮಾಡಿಸ್ತಾನೆ ಪರಮಾತ್ಮ ಸ್ವಪ್ನದಲ್ಲಿ ಅನೇಕ ರುಚಿಯಾದ ಪದಾರ್ಥಗಳನ್ನು ತಿಂದಂತೆ ಆಕರ್ಷಕವಾದ ವಸ್ತುಗಳನ್ನು ನೋಡಿದಂತೆ ಏನೇನೋ ತೋರತ್ತಲ್ಲ ಅದೆಲ್ಲವನ್ನು ದೇವರೂ ತಾನು ನೋಡ್ತಾನೆ ತಿಳಿತಾನೆ ನಮ್ಮಿಂದಲೂ ನೋಡಿಸಿ ನಮಗೂ ಆನಂದ ಪಡಿಸ್ತಾನೆ ಜೀವ ಆನಂದಂಚ ಸುಪ್ತಿಗಹ ಸುಷುಪ್ತಿಯಲ್ಲಿ ಸುಷುಪ್ತಿಯವಸ್ಥೆಯಲ್ಲಿ ಹೃದಯದಲ್ಲಿದ್ದ ಪ್ರಾಜ್ಞಾನಾಮಕ ಪರಮಾತ್ಮ ಸ್ವತಃ ಜೀವನ ಆನಂದವನ್ನು ತಾನೂ ತಿಳಿದು ಜೀವನಿಗೂ ಅವನ ಯೋಗ್ಯತೆಗೆ ಎಷ್ಟೋ ಅಷ್ಟನ್ನು ತಿಳಿಸ್ತಾನೆ ಅವನಿಗೂ ಭೋಗ ಮಾಡಿಸ್ತಾನೆ ಜೀವಾನಂದಂಚ ಸುಪ್ತಿಗಹ ಪರಮಾತ್ಮ ತಾನು ಭೋಗ ಮಾಡುವುದು ತನ್ನ ಆನಂದವನ್ನೇ ಆದರೆ ಹೇಗೆ ಉಳಿದೆಲ್ಲ ಬಾಹ್ಯ ವಿಷಯಗಳನ್ನು ಭಗವಂತ ಭೋಗ ಮಾಡ್ತಾನೋ ಹಾಗೆ ತನ್ನಿಂದ ಅತ್ಯಂತ ಭಿನ್ನವಾದರೂ ಬಾಹ್ಯವಾದ ತನ್ನಿಂದ ವಿಲಕ್ಷಣವಾದ ಭಿನ್ನವಾದ ಜೀವನ ಆನಂದವನ್ನು ತಿಳಿತಾನೆ ಹಣ್ಣು ಬೇರೆ ಬೇರೆ ರೂಪಗಳು ರಸ ಇವುಗಳನ್ನು ತಿಳಿದಹಾಕೆ ಇದು ಜೀವನ ಆನಂದ ಎಂಬುದಾಗಿ ತನ್ನಿಂದ ಭಿನ್ನವಾದ ಜೀವನ ಆನಂದವನ್ನೇ ತಾನು ತಿಳಿದು ಅದರಿಂದಲೂ ತಾನು ಆನಂದವನ್ನು ಅನುಭವಿಸ್ತಾನೆ ಜೀವ ಆನಂದ ಪಟ್ಟದ್ದನ್ನು ನೋಡಿಯೂ ಆನಂದ ಪಡ್ತಾನೆ ಇನ್ನೊಬ್ಬರ ಆನಂದ ಪಟ್ಟದ್ದು ನೋಡಿ ಕೆಲವರಿಗೆ ದುಃಖ ಆಗ್ತದೆ ಆದರೆ ಜಗತ್ತಿನಲ್ಲಿರುವ ಎಲ್ಲ ಜೀವರಾಶಿಗಳು ಮುಕ್ತಿಯೋಗ್ಯರಾದ ಜೀವರಾಶಿಗಳು ಅವರವರ ಸ್ವರೂಪಭೂತವಾದ ಆನಂದವನ್ನು ಸುಷುಪ್ತಿಕಾಲದಲ್ಲಿ ಸ್ವಲ್ಪ ಅನುಭವಿಸಿದಾಗ ದೇವರು ಅದರಿಂದಲೂ ತಾನು ಆನಂದವನ್ನೇ ಪಡ್ತಾನೆ ಆಯಿತು ಚೆನ್ನಾಗಿ ಸ್ವರೂಪ ಸುಖವನ್ನು ಅನುಭವಿಸಿದ್ದಾರೆ ಮತ್ತೆ ಇನ್ನು ಉತ್ಸಾಹದಿಂದ ಎದ್ದು ಸತ್ಕಾರ್ಯಗಳನ್ನು ಮಾಡುತ್ತಾರೆ ಅಂತ ಅಯೋಗ್ಯರಾದ ಜೀವರಾಶಿಗಳಿಗೆ ಸ್ವರೂಪಾನಂದದ ಅನುಭವ ಇಲ್ಲ ಸುಷುಪ್ತಿ ಕಾಲದಲ್ಲಿ ವೈಶಿಕವಾದ ಆನಂದವನ್ನೇ ಅವರು ಅನುಭವಿಸ್ತಾರೆ ಆದರೂ ಅವರವರ ಯೋಗ್ಯತೆಗೆ ತಕ್ಕ ಹಾಗೆ ದುಷ್ಟ ಕಾರ್ಯಗಳನ್ನು ಮಾಡೋದಕ್ಕೆ ವಿಶ್ರಾಂತಿಯನ್ನು ತೆಗೆದುಕೊಂಡು ತಮ್ಮ ಯೋಗ್ಯವಾದ ಸಾಧನೆಯನ್ನು ಮಾಡಿಕೊಂಡು ತಮಸ್ಸೆಗೆ ಹೋಗ್ತಾರೆ ಅದು ನನ್ನ ಇಚ್ಛೆಯಂತೆಯೇ ಅವರು ತಮ್ಮ ಯೋಗ್ಯತಾನುಗುಣವಾಗಿ ಕರ್ಮಗಳನ್ನು ಮಾಡಿ ತಮಸ್ಸೆಗೆ ಹೋಗ್ತಾರೆ ಅದಕ್ಕೆ ಇದು ಸಾಧಕವಾಗಿದೆ ಏನು ಅಡ್ಡಿ ಇಲ್ಲ ಅಂತ ಅವರು ಅನುಭವಿಸುವ ಆನಂದವನ್ನು ನೋಡಿಯೂ ಸಂತೋಷನೇ ಪಡ್ತಾನೆ ಅದು ದುಃಖ ಆಗೋದೇ ಇಲ್ಲ ಜೀವಾನಂದಂಚ ಸುಪ್ತಿಗ ಇದಕ್ಕೆಲ್ಲ ಪ್ರಮಾಣ ಏನು ಶ್ರುತ್ಯನ್ವಯಾತ್ ಸ್ಮೃತಿಭ್ಯಶ್ಚ ಮೂಲದೊಳಗೆ ಬರೀ ಸ್ಮೃತ್ಯನ್ವಯಾತ್ ಅಂತ ಇದೆ ಅದು ಉಪಲಕ್ಷಣ ಅಂತ ಆಚಾರ್ಯರು ಹೇಳ್ತಾರೆ ಶ್ರುತ್ಯನ್ವಯಾತ್ ಸ್ಮೃತಿಭ್ಯಶ್ಚ ಶ್ರುತಿ ಹಾಗೂ ಸ್ಮೃತಿಗಳು ಎರಡೂ ಪ್ರಮಾಣಗಳಿವೆ ಪರಮಾತ್ಮನ ರೂಪಗಳಲ್ಲಿ ಭೇದವಿಲ್ಲ ಅಂತ ಹೇಳುವುದಕ್ಕೆ ಏಕಮೇವಾ ದ್ವಿತೀಯ ಬ್ರಹ್ಮ ನೇಹನಾಸ್ತಿ ಇತ್ಯಾದಿ ಅನೇಕ ಶ್ರುತಿಸ್ಮೃತಿಗಳು ಭಗವಂತನ ರೂಪಗಳಲ್ಲಿ ಭೇದ ಇಲ್ಲ ಅಂತ ಹೇಳುವುದಕ್ಕೆ ಪ್ರಮಾಣ ಉಂಟು ಸ ಏಕಃಪರಮೇಶ್ವರ ಅಸ್ವತಂತ್ರ ಜೀವಸ್ ಸ್ವತಂತ್ರೋ ಜಾಗ್ರದಾದೀ ದಾಹ ಅಸ್ವತಂತ್ರನಾದ ಜೀವನಿಗೆ ಸ್ವತಂತ್ರನಾದ ಭಗವಂತ ಜಾಗ್ರದವಸ್ಥೆ ಸ್ವಪ್ನಾವಸ್ಥೆ ಸುಷುಪ್ತವಸ್ಥೆಗಳನ್ನು ನೀಡುತ್ತಾನೆ ತಾನು ಮಾತ್ರ ಎಲ್ಲವನ್ನು ಮೀರಿ ನಿಂತಿದ್ದಾನೆ ಸ್ವಯಂ ಸ್ವಪ್ನಾಹೀನ ಸನ್ ಕ್ರೀಡತೆ ಪುರುಷೋತ್ತಮ ಇತಿ ತತ್ವೇ ತತ್ವ ಎಂಬ ಗ್ರಂಥದಲ್ಲಿ ತಿಳಿಸಿದ್ದಾರೆ ಸ್ವಪ್ನ ಮೊದಲಾದ ಯಾವ ಅವಸ್ಥೆಗಳಿಗೆ ಪರವಶನಾಗದೆ ತಾನು ಆನಂದದಿಂದ ಏಕಪ್ರಕಾರವಾಗಿ ಯಾವಾಗಲೂ ನಿತ್ಯಾಭಿವ್ಯಕ್ತ ಜ್ಞಾನನಾಗಿ ಇರ್ತಾನೆ ಆದರೆ ಜೀವರಿಗೆ ಮಾತ್ರ ಅವರು ಪರತಂತ್ರರಾದದ್ದರಿಂದ ಒಂದೊಂದು ಅವಸ್ಥೆಗಳಲ್ಲಿ ಒಂದೊಂದು ವಿಷಯಗಳ ಭೋಗವನ್ನು ಮಾಡಿಸಿ ಅವರಿಗೆ ಭಗವಂತ ಆನಂದವನ್ನು ನೀಡುತ್ತಾನೆ ಅಂತ ಹೇಳಿದ್ದಾರೆ ಹಾಗಾದರೆ ಭಗವಂತ ಒಬ್ಬನೇ ಅನೇಕ ರೂಪಗಳನ್ನು ತೆಗೆದುಕೊಂಡು ಈ ಎಲ್ಲ ಕಾರ್ಯಗಳನ್ನು ಮಾಡ್ತಾನೆಯೇ ಹೊರತು ಅವನಲ್ಲಿ ಸ್ಥಾನಭೇದ ಇದ್ದದ್ದಕ್ಕೆ ಭೇದ ಇದೆ ಅಂತ ಸರ್ವಥಾ ತಿಳಿಯಬೇಡಿ ಸ್ವಪ್ ಎಷ್ಟೆಷ್ಟೋ ಮಹಾತ್ಮರ ಕಾರ್ಯಗಳನ್ನು ನೋಡ್ತೇವಲ್ಲ ವಿಚಿತ್ರವಾದ ಕಾರ್ಯಗಳನ್ನು ಅವರು ಮಾಡ್ತಿರ್ತಾರೆ ಆ ಕಾರ್ಯಗಳನ್ನು ನೋಡಿದರೆ ಒಬ್ಬರೇ ಇಷ್ಟೆಲ್ಲ ಮಾಡಿರಬಹುದೇ ಅಂತ ನಮ್ಮಂಥವ್ರಿಗೆ ಅನ್ನಿಸ್ತದೆ ಇದನ್ನೆಲ್ಲ ಮಾಡಿದವರು ಬೇರೆ ಬೇರೆಯೇ ಇರಬಹುದು ಅಂತ ಆದರೆ ಮಹಾತ್ಮರಿಗೆ ಅದು ಸಾಧ್ಯ ನಮಗೆ ಸಾಧ್ಯ ಇಲ್ಲ ಭಗವಂತ ಒಂದಾದ ಮೇಲೆ ಒಂದು ಮಾಡಬೇಕು ಆಗಿಲ್ಲ ಏಕಕಾಲಕ್ಕೆ ಎಲ್ಲವನ್ನೂ ಮಾಡುವ ಇನ್ನೂ ಮಹಾಚಿಂತೆ ಶಕ್ತಿ ಇದೆ ವ್ಯಾಸರಾಜರ ಕಥೆಯಲ್ಲಿ ಕೇಳ್ತೇವಲ್ಲ ಅವರು ಹನ್ನೆರಡು ವರ್ಷ ಶ್ರೀನಿವಾಸದೇವರ ಪೂಜೆಯನ್ನೂ ಮಾಡಿದರು ದಾಸಾಹಿತ್ಯವನ್ನು ಪ್ರವರ್ತನ ಮಾಡಿದರು ನ್ಯಾಯಾಮೃತದಂಥ ಗ್ರಂಥ ಬರೆದರು ಅವರು ಬರೆದ ಹಾಡು ಈ ಕಡೆಗೆ ಇಟ್ಕೊಂಡು ನೋಡಿದರೆ ಸರ್ವಥಾ ಒಬ್ಬರೇ ಬರೆದದ್ದಲ್ಲ ಅಂತ ನಿರ್ಣಯ ಮಾಡಬೇಕಾಗ್ತದೆ ಇಲ್ಲಿರುವಂತಹ ಪದಲಾಲಿತ್ಯ ಭಕ್ತಿ ಇದರೊಳಗಿರುವ ಕಾಠಿಣ್ಯ ಇದನ್ನು ನೋಡಿದರೆ ಇದನ್ನ ಬರೆದವರು ಒಬ್ಬರಲ್ಲ ಹತ್ತು ಜನ ಸೇರಿ ಏನೋ ಕೆಲಸ ಮಾಡಿದಾಗಿದೆ ಅಂತ ಅನ್ನಿಸ್ತದೆ ನಮಗಾಗಿ ಅನ್ನಿಸ್ತದೆ ಅಂದರೆ ಅದು ಸತ್ಯ ಅಲ್ಲ ಎಲ್ಲವನ್ನೂ ಮಾಡುವಂತಹ ಜ್ಞಾನ ಆ ಸಾಮರ್ಥ್ಯ ಶಕ್ತಿ ಭಗವದ್ ಅನುಗ್ರಹವನ್ನು ಪಡೆದ ಜ್ಞಾನಿಗಳಿಗೇ ಇದ್ದ ಭಗವಂತನಿಗೆ ಒಂದಾದ ಮೇಲೆ ಮಾಡೋ ಅವಶ್ಯಕತೆಯೂ ಇಲ್ಲ ಏಕಕಾಲದಲ್ಲಿ ಎಲ್ಲವನ್ನೂ ಮಾಡುವ ಚಿಂತೆ ಶಕ್ತಿ ಭಗವಂತನಲ್ಲಿ ಇದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು ಟೀಕಾಕೃತ್ಪಾದರ ಚರಿತ್ರೆಯಲ್ಲಿಯೂ ಕೇಳ್ತಿರಲ್ಲ ತಕ್ಷಶಿಲಾಕ್ಕೆ ಹೋಗಿ ಆ ಎಲ್ಲ ಸಮಗ್ರವಾದ ಗ್ರಂಥಾಲಯವನ್ನೇ ತಮ್ಮ ಬುದ್ಧಿಸ್ತವನ್ನಾಗಿ ಮಾಡಿಕೊಂಡು ಸಂಚಾರವನ್ನೂ ಮಾಡಿದ್ದಾರೆ ಇರದಿದ್ದೇ ಇಪ್ಪತ್ತು ವರ್ಷ ಪೀಠಾಧಿಪತ್ಯದಲ್ಲಿ ಅಂಥದರಲ್ಲಿ ಎಷ್ಟು ಟೀಕಾ ಗ್ರಂಥಗಳು ಅದರಲ್ಲಿಯೂ ಒಂದೊಂದು ಟೀಕೆ ಎಷ್ಟು ಅದ್ಭುತವಾರದ್ದು ಎಷ್ಟು ವ್ಯಾಖ್ಯಾನಗಳು ಎಷ್ಟೆಲ್ಲ ಅದರ ಮೇಲೆ ಕೋಟ್ಯಕ್ರಮಗಳು ಬೆಳೆದು ಬಂತು ಇಂತಹ ಗ್ರಂಥಗಳನ್ನು 20 ವರ್ಷದಲ್ಲಿ ರಚನೆ ಮಾಡಬಹುದೇ ಇದ್ದದ್ದೇ ಅವರ ನಲವತ್ತು ವರ್ಷ ಅದರಲ್ಲಿ ಇಪ್ಪತ್ತು ವರ್ಷದ ಮೊದಲನೆಯ ಹದಿನೆಂಟು ವರ್ಷ ಕೇವಲ ಲೌಕಿಕ ಜೀವನ ಆಯಿತು ಆಮೇಲೆ ಓದಿದ್ದಾವಾಗ ಇಷ್ಟೆಲ್ಲ ಸಿದ್ಧ ಮಾಡಿಕೊಂಡಿದ್ದಾವಾಗ ಬರೆದದ್ದಾವಾಗ ರಾಮದೇವರ ಪೂಜೆ ಏನು ಉಳಿದ ಕಾರ್ಯಕ್ರಮಗಳೇನು ಪಾಠ ಪ್ರವಚನಗಳೇನು ಶಿಷ್ಯರಿಗೆ ಪಾಠ ಹೇಳಿದ್ದಾವಾಗ ಏ ಇದೆಲ್ಲ ಸಾಧ್ಯ ಇಲ್ಲ ಅನೇಕ ಜನ ಬರೆದಿರಬಹುದು ಕೊನೆಗೆ ಒಂದು ಸಿಗ್ನೇಚರ್ ಹಾಕಿರಬಹುದು ಅಷ್ಟೇ ಅಂತ ಅನ್ನಿಸ್ತದೆ ಹಾಗೆ ಅನಿಸಿಬಿಟ್ರೆ ಮಹಾಪಾಪ ನಮ್ಮ ಶಕ್ತಿಯನ್ನು ನಾವು ಇನ್ನೊಬ್ಬರಲ್ಲಿ ಆರೋಪ ಮಾಡೋದಲ್ಲ ನಮಗೇನು ಮಾಡಲಿಕ್ಕೂ ಆಗೋದಿಲ್ಲ ಎರಡು ಹೊತ್ತು ಊಟ ಒಂದು ಗೊತ್ತು ಯೋಜಾಗರೇ ಜಾಗರೇ ಬಹು ವಿಧಾನ್ ಕ್ಷಣಧರ್ಮಿಣೋರ್ಥಾನ್ ಭುಂಕ್ತೆ ಸಮಸ್ತಕರಣೋ ಹೃದಯ ತತ್ಸದೃಕ್ಷಾನ್ ಅದಕ್ಕೆ ಅರ್ಥವನ್ನು ಭಾಗವತದಲ್ಲಿ ತಿಳಿಯಿರಿ ಯಹ ಬಹು ಜಾಗರೇ ಜಾಗರಾವಸ್ಥೆಯಲ್ಲಿ ಬಲಗಣ್ಣಿನಲ್ಲಿದ್ದು ಕ್ಷಣಧರ್ಮಿಣ ಬಹುವಿಧಾನ್ ಅರ್ಥಾನ್ ಸಮಸ್ತಕರಣಾ ಭುಂತೆ ಕ್ಷಣಧರ್ಮಿಗಳಾದ ಅಲ್ಪಕಾಲದಲ್ಲಿ ಮಾತ್ರ ಇರುವಂಥ ತಾತ್ಪರ್ಯ ಒಂದೇ ಕ್ಷಣ ಅಂತ ಅರ್ಥ ಅಲ್ಲ ಅಲ್ಪಕಾಲದಲ್ಲಿ ಮಾತ್ರ ಇರುವಂತಹ ಪದಾರ್ಥಗಳನ್ನು ನಶ್ವರವಾದ ಈ ಬಾಹ್ಯ ವಸ್ತುಗಳನ್ನು ಭುಂಕ್ತೆ ತಾನೂ ಭೋಗ ಮಾಡಿ ಜೀವರಿಂದಲೂ ಭೋಜಯತಿ ಭೋಗ ಮಾಡಿಸ್ತಾನೆ ಹೇಗೆ ಸಮಸ್ತಕರಣೈ ವಚನ ವ್ಯತ್ಯಯ ಮಾಡಿಕೊಳ್ಳಬೇಕು ಎಲ್ಲ ಇಂದ್ರಿಯಗಳಿಂದ ಜೀವನ ನಾನಾ ಇಂದ್ರಿಯಗಳಿಂದ ಭೋಗ ಮಾಡಿಸ್ತಾನೆ ಬಾಹ್ಯ ಇಂದ್ರಿಯಗಳಿಂದ ಆಮೇಲೆ ಅದೇ ಭಗವಂತ ಯಹ ಆ ಪರಮಾತ್ಮನೇ ಹೃದಯಿ ನಮ್ಮ ಮನಸ್ಸಿನಲ್ಲಿ ಇದ್ದು ತೈಜಸನಾಮಕನಾಗಿ ತತ್ ಸದೃಕ್ಷಾನ್ ಕಂಠದಲ್ಲಿ ಇರ್ತಾನೆ ಕಂಠದಲ್ಲಿದ್ದು ಹೃದಯಿ ನಮ್ಮ ಮನಸ್ಸಿನಲ್ಲಿ ಸಂಸ್ಕಾರ ರೂಪವಾದ ಅಸನಾಮಯವಾದಂತಹ ತತ್ ಸದೃಕ್ಷಾನ್ ಜಾಗ್ರತಾವಸ್ಥೆಯಲ್ಲಿ ನೋಡಿದ ಪದಾರ್ಥಕ್ಕೆ ಸದೃಶವಾದ ಪದಾರ್ಥಗಳನ್ನು ಸಮಸ್ತಕರ್ಣ ಇಲ್ಲಿ ಸಮಸ್ತಕರ್ಣ ಅನ್ನೋದಕ್ಕೆ ಸಮಸ್ತ ಅಂದರೆ ಸಮ್ಯಕ್ ಅಸ್ತ ಅಸ್ತಂಪ್ರಾಪಿತ ಅಂದರೆ ಸಂಕೋಚಿತವಾದ ಕರಣವುಳ್ಳವನಾಗಿ ಬಾಹ್ಯವಾದ ಎನ್ ಎಲ್ಲ ಇಂದ್ರಿಯಗಳ ಉಪರತಿಯನ್ನ ಮಾಡಿಸಿ ಜೀವನ ಬಾಹ್ಯವಾದ ಇಂದ್ರಿಯಗಳನ್ನೆಲ್ಲ ಉಪರಮ ಹೊಂದುವಂತೆ ಮಾಡಿ ಭಗವಂತ ಆ ಸ್ವಾಪ್ನ ವಸ್ತುಗಳನ್ನು ಬರೀ ಮನಸ್ಸಿನಿಂದ ಮಾತ್ರ ತೋರಿಸ್ತಾನೆ ಸಮಸ್ತ ಕರಣ ಬಾಹ್ಯೇಂದ್ರಿಯಗಳನ್ನೆಲ್ಲ ಸಂಕೋಚ ಮಾಡಿ ಬಾಹ್ಯವಾದ ಇಂದ್ರಿಯಗಳೆಲ್ಲ ಉಪರತವಾಗಿರ್ತದೆ ಏನೂ ಕಾಣಿಸೋದಿಲ್ಲ ಕಣ್ಣಿಗೆ ಕಿವಿಗೆ ಏನೂ ಗೊತ್ತಾಗೋದಿಲ್ಲ ಆದರೆ ಸ್ವಪ್ನದಲ್ಲಿ ಮನಸ್ಸಿನಿಂದ ನಾನಾ ವಿಧವಾದ ಪದಾರ್ಥಗಳನ್ನು ನೋಡ್ತಾನೆ ಸಮಸ್ತ ಅಂದರೆ ಪರಿಪೂರ್ಣವಾದ ಕರಣ ಎಲ್ಲ ಇಂದ್ರಿಯಗಳು ಏನೇ ಕೆಲಸ ಮಾಡಬೇಕಾದರೂ ಹಿಂದೆ ಮನಸ್ಸಬೇಕು ಆದ್ದರಿಂದ ಎಲ್ಲ ಇಂದ್ರಿಯಗಳ ಕಾರ್ಯವನ್ನು ಮಾಡುವುದರ ಹಿನ್ನೆಲೆಯಲ್ಲಿಯೂ ಮನಸ್ಸಿದ್ದದ್ದರಿಂದ ಮನಸ್ಸು ಎಲ್ಲ ಕೆಲಸ ಮಾಡುವ ಕರಣ ಅದು ಸಮಸ್ತಕರಣ ವಚನ ವ್ಯತ್ಯಯ ಸಮಾಸವ್ಯತ್ಯಯ ಸಮಸ್ತಾನಿ ಕರಣ ಎಲ್ಲ ಇಂದ್ರಿಯಗಳ ಸಂಕೋಚ ಮಾಡಿದ ಭಗವಂತ ಸಮಸ್ತಕರಣಃ ಸಮಸ್ತ ಕರಣೇನ ಸಮಗ್ರವಾದ ಪರಿಪೂರ್ಣವಾದ ಮನಸ್ಸೆಂಬ ಒಂದು ಕರಣದಿಂದ ಮಾತ್ರ ಈ ಸ್ವಪ್ನವಾದ ವಸ್ತುಗಳನ್ನು ನಮಗೆ ತೋರಿಸ್ತಾನೆ ಆಮೇಲೆ ಸ್ವಪ್ನೆಥ ಸುಪ್ತ ಉಪ ಸಂಹರತೆ ಸ ಏಕ ಇನ್ನು ಸುಷುಪ್ತವಸ್ಥೆಯಲ್ಲಿ ಅದೇ ಭಗವಂತ ಸಮಸ್ತಕರಣಃ ಅಂದರೆ ಮತ್ತಿಲ್ಲಿ ಸಮಸ್ತಕರಣಿ ಸಮಾಸನೂ ಬೇರೆ ಕರ್ಮಧಾರೆಯ ಸಮಾಸ ಬಹುವಚನ ಲಿಂಗ ವ್ಯತ್ಯಯ ನಪೋಸಕಲಿಂಗ ಮಾಡಿಕೊಳ್ಳಬೇಕು ಲಿಂಗ ವ್ಯತ್ಯಯ ವಚನ ವ್ಯತ್ಯಯ ಸಮಾಸ ವ್ಯತ್ಯಯ ಮನಸ್ಸನ್ನೂ ಉಪಸಂಹಾರ ಮಾಡಿಬಿಡ್ತಾನೆ ಇಲ್ಲಿ ಇಲ್ಲಿ ಸಮಸ್ತ ಅಂದರೆ ಬರೀ ಕರಣ ಅಂದರೆ ಬರೀ ಬಾಹ್ಯಕರಣ ಅಲ್ಲ ಮನಸ್ಸು ಬಾಹ್ಯೇಂದ್ರಿಯಗಳು ಎಲ್ಲವನ್ನೂ ಉಪಸಂಹಾರ ಮಾಡಿಬಿಡ್ತಾನೆ ಸುಷುಪ್ತ ವ್ಯವಸ್ಥೆಯಲ್ಲಿ ಇದೆಲ್ಲ ಹೇಗೆ ಸಿದ್ಧ ಸ ಏಕ ಇಂತಹ ವ್ಯಕ್ತಿ ಮೂವರಲ್ಲ ಇವರು ಒಬ್ಬನೇ ಜಾಗ್ರದವಸ್ಥೆಯಲ್ಲಿ ಸ್ವಪ್ನಾವಸ್ಥೆಯಲ್ಲಿ ಸುಷುಪ್ತ ವ್ಯವಸ್ಥೆಯಲ್ಲಿ ಎಲ್ಲ ಇಂದ್ರಿಯಗಳಿಂದಲೂ ಜಾಗ್ರತಾವಸ್ಥೆಯಲ್ಲಿ ಕೆಲಸ ಮಾಡೋ ಸವ ಮನಸ್ಸನ್ನು ಮಾತ್ರ ಎಚ್ಚರ ಇಟ್ಟು ಇನ್ನುಳದ ಇಂದ್ರಿಯಗಳನ್ನು ಉಪಸಂಹಾರ ಮಾಡುವವ ಸುಷುಪ್ತಿಯಲ್ಲಿ ಎಲ್ಲವನ್ನೂ ಉಪಸಂಹಾರ ಮಾಡುವವ ಎಲ್ಲನೂ ಒಬ್ಬನೇ ಒಬ್ಬ ಸ ಏಕಃ ಯಾಕೆ ಅಂದರೆ ಸ್ಮೃತ್ಯನ್ವಯ ಶ್ರುತಿ ಸ್ಮೃತಿಗಳು ಪ್ರಮಾಣಗಳಿವೆ ತ್ರಿಗುಣ ವೃತ್ತಿ ದೃಕ್ ಇಂದ್ರಿಯೇಶ ಸತ್ವರಜಸ್ತಮೋ ಗುಣಗಳ ಕಾರ್ಯವಾದ ಈ ಮೂರು ಅವಸ್ಥೆಗಳನ್ನು ನೋಡಿ ತೋರಿಸುವ ಇಂದ್ರಿಯಗಳಿಗೆ ಒಡೆಯನಾದ ಆ ಭಗವಂತ ಒಬ್ಬನೇ ಒಬ್ಬ ಇದ್ದಾನೆ ಸ್ವಪ್ನೇನ ಶಾರೀರಮ ಅಭಿಪ್ರಹತ್ಯ ಶರೀರದಲ್ಲಿರುವ ಈ ಜೀವನನ್ನು ಸ್ವಪ್ನೇನ ಅಭಿಪ್ರಹತ್ಯ ಸುಷುಪ್ತವಸ್ಥೆಯಿಂದ ಜೋಡಿಸಿ ಆ ಸುಷುಪ್ತವಸ್ಥೆಯ ಸಂಬಂಧವನ್ನು ಅವನ ತ ಅವನಿಗೆ ತಂದುಕೊಟ್ಟು ತಾನು ಮಾತ್ರ ಅಸುಪ್ತ ಸುಪ್ತಾನ ಅಭಿಚಾಕಶೀತಿ ತಾನು ಮಲಗದೆ ಸುಷುಪ್ತವಸ್ಥೆಗೆ ಬದ್ಧನಾಗದೆ ಜೀವರಾಶಿಗಳನ್ನು ಚೆನ್ನಾಗಿ ನೋಡಿಕೊಳ್ತಾನೆ ಅಭಿಚಾಕಶೀತಿ ಅವರಿಗೆ ಆ ಅವಸ್ಥೆಯಲ್ಲಿ ಸುಖಾನುಭವ ಆಗುವಂತೆ ತಾನು ಎಚ್ಚರದಿಂದ ಅವರಿಗೆ ಆನಂದವನ್ನು ನೀಡುತ್ತಾನೆ ಅವನಿಗೆ ಅವಸ್ಥೆ ಇಲ್ಲ ಆದರೆ ಉಳಿದವರಿಗೆ ಅವಸ್ಥೆಯನ್ನು ಕೊಡ್ತಾನೆ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ ಏಮರ್ಶು ಹಾಗಾದರೆ ಸನಕಾದಿಗಳು ಮಾಡಿದ ಪ್ರಶ್ನೆಗೆ ಇದೂ ಒಂದು ಉತ್ತರವನ್ನು ಭಗವಂತ ನೀಡುತ್ತಾ ಇದ್ದಾನೆ ನಾವು ಸತ್ಕರ್ಮಗಳಿಂದ ವಿಷಯಗಳಲ್ಲಿ ವೈರಾಗ್ಯ ಪಡೆಯಬಹುದು ದುಷ್ಕರ್ಮಗಳಿಂದ ವಿಷಯಗಳಲ್ಲಿ ಆಸಕ್ತರಾಗ್ತೇವೆ ಎನ್ನುವುದು ಬಂದು ಭಗವಂತನ ಅಧೀನವಾಗಿವೆ ಇಂದ್ರಿಯಗಳು ಮನಸ್ಸು ಮತ್ತು ವಿಷಯಗಳು ನಾನು ಎಲ್ಲವೂ ಕೂಡ ಅಂತ ತಿಳಿದು ಭಗವಂತನಿಗೆ ಪ್ರಾರ್ಥನೆಯನ್ನ ಮಾಡಿದರೆ ವಿಷಯಗಳಲ್ಲಿ ವೈರಾಗ್ಯವನ್ನ ಪಡೆಯಬಹುದು ದೂರ ಇರಬಹುದು ನಾವು ಅಂತ ಅದರ ಜೊತೆಗೆ ಭಗವಂತನ ಈ ಎಲ್ಲ ಮಹಿಮೆಯನ್ನು ನಾವು ತಿಳಿಯುತ್ತಾ ಹೋದರೆ ಆ ವಿಷಯಗಳ ಮೇಲೆ ಒಡೆತನವನ್ನು ನಾವು ಪಡೆಯಬಹುದು ದೇವರು ಈ ಮೂರೂ ಅವಸ್ಥೆಗಳಿಗೆ ನಿಯಾಮಕ ಅವನೇ ಮೂರು ರೂಪಗಳಿಂದ ನಮಗೆ ಈ ವಿಷಯಗಳ ಭೋಗವನ್ನು ಮಾಡಿಸ್ತಾನೆ ನಾನು ಸ್ವತಂತ್ರನಲ್ಲ ಅವನಿಗೆ ಮೊರೆಹೊಕ್ಕರೆ ಈ ವಿಷಯಗಳಲ್ಲಿ ನಾವು ಆಸಕ್ತರಾಗದೇ ಇದ್ದಾಗೆ ಅವನೇ ಇಂದ್ರಿಯೇಶನಾದ ಹೃಷಿಕೇಶ ಮಾಸನಿಯಾಮಕ ಇಂದ್ರಿಯೇಶನಾದ ಹೃಷಿಕೇಶನಾದ ಭಗವಂತ ನಮಗೆ ಇಂದ್ರಿಯಗಳ ಮೇಲೆ ಸ್ವಾಮಿತ್ವವನ್ನು ನೀಡುತ್ತಾನೆ ಅಂತನ್ನುವಂತಹ ಒಂದು ವಿಶ್ವಾಸವನ್ನು ಪಡೆದುಕೊಳ್ಳಿ ಎಂದು ಸನಕಾದಿಗಳಿಗೆ ಭಗವಂತ ಹೇಳ್ತಾ ಇದ್ದಾನೆ ಹಂಸರೂಪಿಯಾದ ಪರಮಾತ್ಮ ಏವಂ ವಿಮೃಶ್ಯ ಗುಣತೋ ಮನಸಸ್ತ್ರ್ಯವಸ್ಥಾಹ ಮನ್ಮಯಾ ಮಯಿತ ನಿಶ್ಚಿರ್ಥ ಸಂಚಿಧ್ಯ ಹಾರ್ದ ಅನುಮಸುಕ್ತಿ ತೀಕ್ಷ್ಣಜ್ಞಾನಸಿ ಭಜತಮ ಸಂಶಯ ಸನಕಾಳಿಗೆ ಭಗವಂತ ಹೇಳುತ್ತಾನೆ ಹೀಗೆ ನೀವೇನಾದರೂ ಮೂರು ಅವಸ್ಥೆಗಳಿಗೆ ತ್ರಿಷುಧಾಮಸು ವೇದ ಏತದುಭಯಂ ಎಸ್ತು ಸಭುಂಜಾನೋ ನಲಿಪ್ಯತೆ ಮೂರು ಸ್ಥಾನಗಳಲ್ಲಿ ಇದ್ದು ಭಗವಂತ ಏನನ್ನು ಭೋಗ ಮಾಡ್ತಾನೆ ಹೇಗೆ ಮಾಡಿಸ್ತಾನೆ ಇದನ್ನೆಲ್ಲ ತಿಳಿದು ಯಾರು ತಾವು ವಿಷಯಗಳ ಭೋಗ ಮಾಡ್ತಾರೆ ಅವರು ಭೋಗ ಮಾಡಿದರೂ ಭೋಗದಿಂದ ಆಗುವ ಯಾವುದೇ ಪಾಪಗಳ ಲೇಪವನ್ನು ಪಡೆದುಕೊಳ್ಳೋದಿಲ್ಲ ಅಂತ ಶಾಸ್ತ್ರ ಹೇಳುತ್ತದೆ ಆದ್ದರಿಂದ ಇವಂ ವಿಮೃಶ್ಯ ಗುಣತೋ ಮನಸಸ್ತ್ರವಸ್ಥಾಹ ಸತ್ವಗುಣ ರಜೋಗುಣ ತಮೋಗುಣಗಳಿಂದ ಜಾಗ್ರತಾವಸ್ಥೆ ಸ್ವಪ್ನಾವಸ್ಥೆ ಸುಷುಪ್ತವಸ್ಥೆಗಳು ಮನ್ಮಾಯೆಯ ನನ್ನ ಇಚ್ಛೆಯಿಂದಲೇ ಬರುತ್ತದೆ ಅಂತ ಚೆನ್ನಾಗಿ ತಿಳಿದುಕೊಳ್ಳಬೇಕು ಮೈ ಕೃತಾ ಈ ಎಲ್ಲ ಅವಸ್ಥೆಗಳು ನನ್ನ ವಶವಾಗಿವೆ ನನ್ನ ಇಚ್ಛೆಯಿಂದಲೇ ನನ್ನಲ್ಲಿ ಇವೆ ಅಂದರೆ ನನಗೆ ಆ ಅವಸ್ಥೆಗಳಿವೆ ಅಂತ ಅರ್ಥಲ್ಲ ಕೊಡೋದಕ್ಕಿವೆ ನನ್ನ ಹತ್ತಿರ ಮೂರು ವಸ್ತುಗಳಿವೆ ಮೂರು ಹಣ್ಣುಗಳಿವೆ ಯಾಕೆ ಮೂರು ಜನ ಬರ್ತಾರೆ ಅವರಿಗೆ ಕೊಡಬೇಕು ಅಂತ ಇಟ್ಟುಕೊಂಡಿದ್ದೇನೆ ಅಥವಾ ಒಬ್ಬರಿಗೇನೆ ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ಸಾಯಂಕಾಲ ಒಂದು ಕೊಡೋದಕ್ಕೆ ಇಟ್ಟುಕೊಂಡಿದ್ದೇನೆ ಅದರರ್ಥ ಆ ಹಣ್ಣು ನಾನು ತಿಂತೇನೆ ಅಂತಲ್ಲ ನನಗಾಗಿ ಅಲ್ಲ ಅದರ ಲೇಪ ನನಗಿಲ್ಲ ಹಾಗೆ ಮನ್ಮಾಯಯಾಮಯಿ ಕೃತಃ ನನ್ನ ಇಚ್ಛೆಯಿಂದಲೇ ನನ್ನಲ್ಲಿ ನನ್ನ ವಶವಾಗಿ ಈ ಮೂರು ಅವಸ್ಥೆಗಳನ್ನು ಇಟ್ಟುಕೊಂಡಿದ್ದೇನೆ ಜೀವರಿಗೆ ಕೊಡೋದಕ್ಕೆ ಅಷ್ಟೇ ಅಂತ ತಿಳಿದುಕೊಂಡು ಅನುಮಾನ ಸದುಕ್ತಿ ತೀಕ್ಷ್ಣಜ್ಞಾನಾಸಿನ ಉತ್ತಮವಾದ ನೇಹನಾಸ್ತಿ ಕಿಂಚನ ಇತ್ಯಾದಿ ಆಗಮಗಳು ಏಕಮೇವ ಅದ್ವಿತೀಯಂ ಬ್ರಹ್ಮ ಇತ್ಯಾದಿ ಆಗಮಗಳು ಜೊತೆಗೆ ಅನೇಕ ಯುಕ್ತಿಗಳು ಈ ಎಲ್ಲ ಆಗಮ ಸಹಾಯ ಇರುವ ಯುಕ್ತಿಗಳಿಂದ ಶಾಸ್ತ್ರಗಳಿಂದ ಬ್ರಹ್ಮಸೂತ್ರಾದಿಗಳಿಂದ ಗುರುಗಳ ಉಪದೇಶದಿಂದ ಅಖಿಲ ಸಂಶಯಾಧಿಂ ಹಾರ್ದಂ ಸಂಶಿಜ್ ಸಂಛಿಧ್ಯ ನಮ್ಮ ಮನಸ್ಸಿನಲ್ಲಿರುವ ಸಂಶಯವೆಂಬ ಏನೊಂದು ಆಧಿ ರೋಗ ಇದೆ ಮಾನಸಿಕ ರೋಗ ಸಂಶಯನೇ ಒಂದು ದೊಡ್ಡ ರೋಗ ಆ ಮಾನಸವಾದ ಸಂಶಯವೆಂಬ ರೋಗವನ್ನು ಪರಿಹರಿಸಿಕೊಂಡು ನನ್ನ ಭಜನೆಯನ್ನು ಮಾಡಿ ಅಂತ ಸನಕಾದಿಗಳಿಗೆ ಹೇಳ್ತಾರೆ ಅದರ ಅರ್ಥ ಬೇಕಾದಷ್ಟು ಭಜನೆ ಮಾಡಬಹುದು ತಾಳ ಕುಟ್ಟಬೋದು ನರ್ತನ ಮಾಡಬಹುದು ಕಣ್ಣೀರು ತರಬೋದು ಎಲ್ಲ ಮಾಡಬೋದು ಆದರೆ ಸಂಶಯ ಇಟ್ಟುಕೊಂಡು ಪ್ರಯೋಜನ ಇಲ್ಲ ಭಜತ ಭಜನೆ ಮಾಡಿ ಆದರೆ ಸಂಶಯಾಧಿಂ ಸಂಛಿದ್ಯ ಬ್ರಹ್ಮಸೂತ್ರಾದಿಗಳಿಂದ ವೇದಗಳಿಂದ ಶಾಸ್ತ್ರಗಳಿಂದ ಪುನಃ ಪುನಃ ಪುನಃಪುನಃ ಗುರುಮುಖದಿಂದ ಅದನ್ನು ಶ್ರವಣ ಮಾಡಿ ಯುಕ್ತನುಸಂಧಾನ ಮಾಡಿ ಜ್ಞಾನವನ್ನು ಪಡೆದುಕೊಳ್ಳಿ ಸಂಶಯವನ್ನು ಸಂಪೂರ್ಣವಾಗಿ ಅರದು ನಾಶ ಮಾಡಿ ಶುದ್ಧವಾದ ಮನಸ್ಸಿನಿಂದ ನನ್ನ ಭಜನೆ ಮಾಡಿದರೆ ನೀವು ಒಂದು ಸಲ ಹರೇ ರಾಮ ಕೃಷ್ಣ ಅಂದರೆ ಸಾಕು ಮಹಾಪುಣ್ಯ ಇದೆ ಏನೋ ಅಂತಾರೆ ದೇವರು ಗೋವರ್ಧನ ಪರ್ವತ ಎತ್ತಿದ್ದಂತೆ ಯಾರಿಗೊತ್ತು ಏಕಕಾಲದಲ್ಲಿ ಅಣುತ್ವ ಮಹತ್ವಗಳಿವೆಯಂತೆ ಒಂದೇ ಕ್ಷ ಕಾಲದಲ್ಲಿ ಕಣ್ಣು ಕಂಠ ಹೃದಯ ಮೂರೂ ಕಡೆಗಿದ್ದು ಕೆಲಸ ಮಾಡೋದು ಅದು ಒಬ್ಬರಲ್ಲೆಲ್ಲ ಅನಂತ ಜೀವರಾಶಿಗಳಲ್ಲಿ ಇದ್ದು ಮೂರು ಅವಸ್ಥೆಗಳನ್ನು ನಿಯಮನ ಮಾಡೋದು ಹೀಗೆಲ್ಲ ಅಂತಾರೆ ನಿಜವಾದ ಅದರ ಬಗ್ಗೆ ನಂಬಿಕೆ ಇಲ್ಲದೆ ಶ್ರದ್ಧೆ ಇಲ್ಲದೆ ಏನೋ ಶಾಸ್ತ್ರ ಹೇಳ್ತದೆ ಅಂತ ತಾನೂ ತಿಳ್ಕೊಂಡು ಹಾಗೇ ನಾಲ್ಕು ಜನರಿಗೆ ಹೇಳ್ತಾ ಮನಸ್ಸಿನಲ್ಲಿ ಅದರ ಬಗ್ಗೆ ಸ್ಥೈರ್ಯ ಇಲ್ಲದೆ ಇದ್ದರೆ ಅಂತಹ ಭಜನೆ ಇದು ಪ್ರಯೋಜನಕ್ಕೆ ಪ್ರಯೋಜನಕಾರಿ ಅಲ್ಲ ತಮ್ಮ ನಿರವೃತೋ ನಿಯತಾರ್ಥೋ ಭಜೇತ ಅಂತ ಹೇಳಿದ್ದಾನೆ ದ್ವಿತೀಯ ಸ್ಕಂಧದಲ್ಲಿಯೂ ಕೂಡ ಅದೇ ಮಾತನ್ನು ಪರಮಾತ್ಮೆಯಲ್ಲಿ ಹೇಳ್ತಾನೆ ಜ್ಞಾನಾಸೀನಾ ಅಖಿಲ ಸಂಶಯಾಧಿಂ ಸಂಛಿದ್ಯ ಮಾ ಭಜತ ಆಮೇಲೆ ನನ್ನ ಭಜನೆ ಮಾಡಿ ಇಲ್ಲ ನಮಗೆಲ್ಲ ಬ್ರಹ್ಮಸೂತ್ರ ಓದಲಿಕ್ಕೆ ಅಧಿಕಾರ ಇಲ್ಲ ವೇದಗಳನ್ನು ಓದಲಿಕ್ಕೆ ಅಧಿಕಾರ ಇಲ್ಲ ನೀವು ಓದಬೇಡಿ ಓದಿದಂತಹ ಗುರುಗಳಿಂದ ಉಪದೇಶವನ್ನು ಪಡೆದಾದರೂ ನಿಮ್ಮ ಸಂಶಯವನ್ನು ಪರಿಹಾರ ಮಾಡಿಕೊಳ್ಳಿ ಆದರೆ ಸಂಶಯದಿಂದ ದೇವರನ್ನು ಭಜಿಸಬೇಡಿ ಮೊದಲ ಹಂತದಲ್ಲಿ ಹೇಗಾದರೂ ಭಜನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಅದು ಬೇರೆ ಆದರೆ ಆ ಭಜನೆ ಪೂರ್ಣ ಫಲಕಾರಿಯಾಗಬೇಕಾದರೆ ಒಂದು ಹಂತದಲ್ಲಿ ಆ ಸಂಶಯವನ್ನು ದಾಟಿ ನಾವು ಮುಂದೆ ಸಾಗಬೇಕು ವೀಕ್ಷೇತ ವಿಭ್ರಮಿಮ್ ಮನಸೋ ವಿಲಾಸ ದೃಷ್ಟ ವಿನಷ್ಟ್ ಅತಿಲೋಲಮಲಾತಚಕ್ರಂ ವಿಜ್ಞಾನಮೇಕ ಮುರುಧೇವ ಬಿ ಭಾತಿ ಮಾಯಾಸ್ವಪ್ನೆ ಯಥ ತ್ರಿಗುಣಸರ್ಗಕೃತ ವಿಕಲ್ಪ ಹಾಗಾದರೆ ನಮಗೆ ಪರಮಾತ್ಮನ ರೂಪಗಳಲ್ಲಿ ಭೇದ ಇದೆ ಅಂತ ಅನಿಸ್ತದಲ್ಲ ಅನಿಸ್ತದೆ ಅನಿಸೋದಿಲ್ಲ ಅಂತ ನಾವೆಲ್ಲಿ ಹೇಳಿದ್ದೀವಿ ಅದು ಭ್ರಮ ಅಷ್ಟೆ ಪರಮಾತ್ಮನ ರೂಪಗಳಲ್ಲಿ ವೈವಿಧ್ಯವನ್ನು ಕಂಡಾಗ ರಾಮ ಬೇರೆ ಕೃಷ್ಣ ಬೇರೆ ಕೃಷ್ಣನ ರೀತಿಯೇ ಬೇರೆ ರಾಮನ ರೀತಿಯೇ ಬೇರೆ ನಾನಾ ತರಹದ ವೈಚಿತ್ರಗಳು ಒಬ್ಬಳೇ ಹೆಂಡತಿ ಇವನಿಗೆ ಹದಿನಾರು ಸಾವಿರದ ನೂರೆಂಟು ಜನ ಹೆಂಡಂದಿರು ಕೃಷ್ಣನಿಗೆ ಇವನು ರಾಜ್ಯದಲ್ಲಿ ಹುಟ್ಟಿದ ಅವನು ಕಾರಾಗಾರದಲ್ಲಿ ಹುಟ್ಟಿದ ಅಲ್ಲಿಂದ ಪ್ರಾರಂಭ ಹದಿಮೂರು ವರ್ಷಗಳವರೆಗೆ ನಕ್ಷತ್ರಮಾನದ ಪ್ರಕಾರ ರಾಜ್ಯವನ್ನು ಆಳಿದ ಇವನು ಸಿಂಹಾಸನೇ ಹತ್ತಲಿಲ್ಲ ಕೃಷ್ಣ ಒಂದೇ ಎರಡೆ ಇವನು ಸಾರಥಿಯಾದ ಅವನು ರಥಿಕನಾದ ಹೀಗೆಲ್ಲ ಒಂದೇ ಎರಡೇ ಬೇಕಾದಷ್ಟು ವೈಷಮ್ಯಗಳು ತೋರ್ತದೆ ಇನ್ನುಳದ ಅವತಾರಗಳಲ್ಲಂತೂ ಇನ್ನೂ ಸ್ಫುಟವಾಗಿ ತೋರ್ತದೆ ಅಂದು ಮಾತ್ರಕ್ಕೆ ಭೇದ ಇದೆ ಅಂತ ನಿಮಗೆ ಅನಿಸಬಹುದು ಆದರೆ ಅನಿಸಿದರೆ ಅದು ಭ್ರಮಾಂತ ತಿಳಿಯಿರಿ ವೀಕ್ಷೇತ ವಿಭ್ರಮಿಮ್ ಮನಸೋ ವಿಲಾಸಂ ಈ ಮನಸ್ಸಿಗೆ ತೋರುವ ಏನು ವೈಚಿತ್ರ್ಯ ಇದೆ ಆ ವೈಚಿತ್ರ ಸತ್ಯ ಆದರೆ ವೈಚಿತ್ರ ದೇವರಲ್ಲಿ ಭೇದ ಇದೆ ಅಂತ ತಿಳುವಳಿಕೆ ಏನಿದೆ ಅದನ್ನು ವಿಭ್ರಮ ಅಂತೆ ಭಾವಿಸಿ ಜಾಗ್ರದಾದಿಷು ಪರಮಾತ್ಮಭೇದ ವಿಭ್ರಮಂ ವೀಕ್ಷೇತ ಅದರಂತೆ ಜಾಗ್ರದಾದಿ ಅವಸ್ಥೆಗಳಲ್ಲಿ ಇರುವ ವಿಶ್ವತೈಜಸ ಪ್ರಾಜ್ಞ ರೂಪಗಳಿಗೆ ತೋರುವ ಭೇದವು ಭ್ರಾಂತಿ ಅಂತೆ ತಿಳಿಯಬೇಕು ಅದಕ್ಕೆ ಪ್ರಮಾಣ ಕೊಡುತ್ತಾರೆ ಪ್ರಕಾಶ ಸಂಹಿತೆ ಜಾಗ್ರದಾಧಿಕರೋ ದೇವ ಪರಮಾತ್ಮ ಏಕಏತು ಇತಿ ವೀಕ್ಷೇತ ಸತತ ಮುಚ್ಚತೆ ಸಂಸ್ಕೃತೇ ಒಬ್ಬನೇ ಪರಮಾತ್ಮ ಮೂರು ಅವಸ್ಥೆಗಳಿಗೆ ನಿಯಾಮಕ ಅಂತ ತಿಳಿದರೆ ನಿಮಗೆ ಮೋಕ್ಷ ಅಲ್ಲಿಯವರೆಗೆ ಭೇದ ತಿಳಿದ ದೇವರು ನಿಯಾಮಕ ಅಂತ ತಿಳಿದೇ ಇದ್ದರೂ ಮೋಕ್ಷ ಇಲ್ಲ ಮೂರು ಪರಮಾತ್ಮರು ನಿಯಾಮಕರು ಅವರಲ್ಲಿ ಭೇದ ಇದೆ ಅಂತ ತಿಳಿದರೂ ಮೋಕ್ಷ ಇಲ್ಲ ಒಬ್ಬನೇ ಪರಮಾತ್ಮನೇ ಮೂರು ಅವಸ್ಥೆಗಳಿಗೆ ನಿಯಾಮಕ ಮೂರು ಹೆಸರುಗಳಿಂದ ಅಂತ ತಿಳಿಯಬೇಕು ಆಗ ಮೋಕ್ಷವಾಗ್ತದೆ ಅಂತ ಪ್ರಕಾಶ ಸಂಹಿತಾ ವಚನ ಇದೆ ಈ ಭ್ರಮ ಹೇಗಿದೆ ಅಂದರೆ ದೃಷ್ಟಂ ವಿನಷ್ಟಂ ಅಂದರು ಭಾಗವತದಲ್ಲಿ ಈ ಭ್ರಮ ಇದೇನ ಶಾಶ್ವತ ಅಲ್ಲ ಮತ್ತೆ ದೃಷ್ಟಂ ವಿನಷ್ಟಂ ಸರಿಯಾದ ತಿಳುವಳಿಕೆ ಬಂದರೆ ಶಾಸ್ತ್ರದಿಂದ ಗುರುಗಳ ಉಪದೇಶದಿಂದ ಯುಕ್ತಿಗಳಿಂದ ಹೋಗಿಬಿಡ್ತದೆ ಭ್ರಮ ಇದೇನು ಭ್ರಮ ಹೋಗೋದೇ ಇಲ್ಲ ಅಂತ ಹೀಗೆ ತಿಳಿಯಬೇಡಿ ಯದಾ ವಿಭ್ರಮೋಯಮಿಕೆ ದೃಷ್ಟ ತದೈವ ವಿನಷ್ಟ ಯಾವಾಗ ಇದು ಭ್ರಾಂತಿ ಅಂತ ನಮಗೆ ಗುರುಗಳ ಉಪದೇಶದಿಂದ ತಿಳೀತದೋ ಆಗ ಈ ಭ್ರಾಂತಿ ಹೋಗಿಬಿಡ್ತದೆ ಶ್ರುತಿಯುಕ್ತಿಭಿರು ವಿಚಾರಿತೇ ಅತಿ ಲೋಲಹ ಶ್ರುತಿಗಳ ಯುಕ್ತಿಗಳ ಸಹಾಯದಿಂದ ನಾವು ವಿಮರ್ಶೆ ಮಾಡಿದಾಗ ಇದು ಸ್ಥಿರವಾಗಿ ಉಳಿಯುವುದಿಲ್ಲ ಚಂಚಲ ಇದು ಭ್ರಮ ಹೋಗ್ಲಿಕ್ಕೆ ಸಾಧ್ಯ ಇದೆ ಕ್ಷಿಪ್ರಂ ವಿನಶ್ಯತಿ ಇತ್ಯರ್ಥ ಹೇಗೆ ಅಲಾತಸ್ ಚಕ್ರಾಕಾರತ್ವ ಭ್ರಮವತ್ ಪರಮಾತ್ಮ ಭೇದ ಭ್ರಮಃ ಅಲಾತ ಚಕ್ರಂ ಅಂದರು ಅಲಾತ ಚಕ್ರ ಅಂದರೆ ಒಂದು ಕಟ್ಟಿಗೆಗೆ ಮುಂದೆ ಅರಿವಿ ಸುತ್ತಿ ಎಣ್ಣೆ ಹಾಕಿ ದೀಪ ಹಚ್ಚಿ ಆ ಕಟ್ಟಿಗೆಯನ್ನು ಜೋರಾಗಿ ತಿರುಗಿಸ್ತಾ ಇದ್ದರೆ ಒಂದು ದೀಪದ ಚಕ್ರ ಇದ್ದಾಗಿ ಕಾಣಿಸ್ತದೆ ದೀಪದ ಚಕ್ರ ಅಲ್ಲ ಅದು ಕಟ್ಟಿಗೆಗೆ ಒಂದು ದೀಪವನ್ನು ಹಚ್ಚಿದ್ದೇವಷ್ಟೇ ಚಕ್ರ ಏನಿಲ್ಲ ಅಲ್ಲಿ ಅಷ್ಟು ವೇಗದಿಂದ ತಿರುಗಿಸ್ತಾ ಇರೋದರಿಂದ ಚಕ್ರ ಕಂಡಾಗಿ ಕಾಣಿಸ್ತದೆ ಅದು ಭ್ರಮ ಅಲ್ಲಿ ಚಕ್ರ ಇರೋದಿಲ್ಲ ಒಂದೇ ಕೊಳ್ಳೆಯನ್ನು ತಿರುಗಿಸ್ತಿರ್ತೇವಷ್ಟೇ ಹೊರತು ಚಕ್ರ ಇಲ್ಲದಿದ್ದರೂ ಚಕ್ರ ಇದೆ ಅಂತ ತೋರಿಸ್ತದೆ ಅದು ಭ್ರಮ ಹೋಗೋದಕ್ಕೂ ತಡ ಹಿಡಿಯೋದಿಲ್ಲ ಕಟ್ಟಿಗೆಯನ್ನು ನಿಂದ್ರಿಸಿಬಿಟ್ರೆ ಭ್ರಮ ಹೋಗಿಬಿಡ್ತದೆ ಆದರೆ ಕೆಲವು ಭ್ರಮಗಳು ಹೀಗಲ್ಲ ದಿಗ್ವಿಶೇಷ ಭ್ರಮ ನನಗೆ ರಾತ್ರಿ ಇದು ಪಶ್ಚಿಮ ಅಂತ ಅನ್ನಿಸ್ತದೆ ಹತ್ತು ಜನ ಹೇಳ್ತಾರೆ ಅಲ್ಲ ಇದು ಪೂರ್ವ ಹೋಗೋದೇ ಇಲ್ಲ ತಲೆಯಲ್ಲಿ ಯಾಕೋ ಭ್ರಮ ಬಂದುಬಿಟ್ಟಿರ್ತದೆ ಬೆಳಿಗ್ಗೆ ಆದಮೇಲೆ ಸೂರ್ಯೋದಯ ಆದಮೇಲೇ ಖಾತ್ರಿ ಆಗಬೇಕು ಹೌದು ಇದು ಪೂರ್ವ ಪಶ್ಚಿಮ ಅಲ್ಲ ಅಂತ ಅಲ್ಲಿವರೆಗೆ ಸಾವಿರ ಜನ ಸಾವಿರ ಹೇಳಿದರೂ ನಂಬಿಕೆ ಬರೋದಿಲ್ಲ ಏನೋ ಒಂಥರ ಅವರು ಇವ್ರು ಹೇಳಿದ್ದು ಇರಬಹುದು ಅಂತ ಅನಿಸ್ತದೆ ಆದರೆ ಅಲ್ಲವೇ ಅಲ್ಲ ಇದು ಪಶ್ಚಿಮ ಪೂರ್ವನೇ ಅನ್ನೋ ನಿರ್ಣಯಕ್ಕೆ ಸೂರ್ಯೋದಯದವರೆಗೆ ಕಾಯಬೇಕು ನೀವು ಬೇರೆ ಗತಿನೇ ಇಲ್ಲ ಅದಕ್ಕೆ ಇಲ್ಲಿ ಹಾಗಲ್ಲ ಅದನ್ನು ನಿಲ್ಲಿಸಿಬಿಟ್ರೆ ಮುಗಿದೋಯ್ತು ಭ್ರಮ ಹೋಗಿಬಿಡ್ತೀವಿ ಆ ಕ್ಷಣಕ್ಕೆ ಹೋಗ್ಬೋದು ಇಲ್ಲಿ ಈ ಕ್ಷಣಕ್ಕೆ ಸೂರ್ಯೋದಯ ಮಾಡಿ ತೋರಿಸ್ತೇನೆ ಅಂದರೆ ಅಷ್ಟು ಜನ ಸತ್ಯಬೋದರೆ ಎಲ್ಲಿ ಸಿಗ್ತಾರೆ ನಿಮಗೆ ಸಿಗೋದಿಲ್ಲ ಹಾಗಾದರೆ ಬೆಳಗ್ಗೆವರೆಗೆ ಕಾಯಬೇಕಷ್ಟೇ ಬೇರೆ ಗತಿ ಇಲ್ಲ ಇದರಂತೆ ಚಂದ್ರ ಪ್ರಾದೇಶವ ಚಂದ್ರ ಇಷ್ಟೇ ಇದ್ದಾನೆ ಅಂತ ತೋರ್ತದೆ ಒಂದು ಚೋಟಿದ್ದಾನೆ ಅಂತ ಅನ್ನಿಸ್ತದೆ ನಿಜವಾಗಿ ಚಂದ್ರ ಇದ್ದದ್ದು ಅತ್ಯಂತ ವಿಸ್ತೀರ್ಣವಾಗಿ ಎಷ್ಟು ಹದಿನೈದು ಎಂಬತ್ತೆಂಟು ಸಾವಿರ ಯೋಜನೆ ವಿಸ್ತೀರ್ಣನಾಗಿದ್ದಾನೆ ಅಂತ ಶಾಸ್ತ್ರ ಹೇಳುತ್ತದೆ ಓಹೋ ಇಷ್ಟು ವಿಸ್ತೀರ್ಣನಾಗಿದ್ದಾನೆ ಅಂತ ಶಾಸ್ತ್ರ ಹೇಳ್ಬೋದು ಉಪನ್ಯಾಸ ಮಾಡಬೋ ಏನು ಹೇಳಿದರೂ ನಮಗೆ ಕಾಣಿಸೋದು ಇಷ್ಟೇ ನಾವು ಅಲ್ಲಿ ಹೋಗಿ ನೋಡೋವರೆಗೆ ನಮಗೇನದು ವಿಶ್ವಾಸ ಇದೆ ಶಾಸ್ತ್ರದ ಬಗ್ಗೆ ಆದರೂ ಈ ಭ್ರಮಕ್ಕೆ ಸ್ವಲ್ಪಾಧಿಕ ಭ್ರಮ ಅದು ಭ್ರಮ ಹಾಗೆಯೇ ಬರ್ತಿರುತ್ತದೆ ಆ ತರಹ ಏನು ಅಲ್ಲ ಇದು ತಲೆ ಕೆಡಿಸಿಕೊಳ್ಳಬೇಡಿ ಏನೋ ಸ್ಥಾನ ಭೇದದಿಂದ ಭೇದ ಇದೆ ಅಂತ ನಿಮಗೆ ಅನಿಸಿದರೂ ಕೂಡ ಒಳ್ಳೆಯ ಯುಕ್ತಿಗಳನ್ನು ಕೊಟ್ಟು ಪ್ರಮಾಣಗಳನ್ನು ಕೊಟ್ಟು ಗುರುಗಳು ಹೇಳಿದರೆ ಅಲಾತ ಚಕ್ರ ಭ್ರಮ ಹೇಗೆ ತಿರುಗಿಸುವ ವ್ಯಕ್ತಿ ನಿಲ್ಲಿಸಿದಾಗ ಭ್ರಮ ನಿಂತು ಬಿಡುತ್ತೆ ಅದರ ಭ್ರಮಣ ನಿಂತರೆ ನಮ್ಮ ತಲೆಯಲ್ಲಿರುವ ಭ್ರಮ ನಿಂತುಬಿಡುತ್ತದೆ ಹಾಗೆ ಇಲ್ಲಿಯೂ ಕೂಡ ಗುರುಗಳು ಉಪದೇಶ ಮಾಡಿದ ಕೆಲವೇ ಕ್ಷಣಗಳಲ್ಲಿ ನಮಗೆ ದೇವರ ರೂಪಗಳಲ್ಲಿ ಭೇದ ಇದೆ ಎಂಬ ಭ್ರಮ ನಿಂತುಬಿಡುತ್ತೆ ಇದೇನು ಚಂದ್ರನನ್ನು ಚಿಕ್ಕವ ಅಲ್ಪ ಪರಿಮಾಣವುಳ್ಳವ ಅಂತ ತಿಳಿದಂತೆ ಅಥವಾ ಪೂರ್ವವನ್ನು ಪಶ್ಚಿಮ ಅಂತ ತಿಳಿದಂತೆ ದೀರ್ಘಕಾಲದವರೆಗೆ ನಾವು ಇದನ್ನು ಭ್ರಮವನ್ನು ಉಳಿಸಿಕೊಳ್ಳಬೇಕಾದ ಅಗತ್ಯ ಇಲ್ಲ ಸುಲಭವಾಗಿ ಹೋಗಬಹುದು ಅಂತ ಹೇಳುವುದಕ್ಕೆ ಆ ದೃಷ್ಟ ಅಂತ ಕೊಟ್ಟಿದ್ದಾರೆ ಅಲಾತ ಚಕ್ರಂ ಅದನ್ನು ಮುಂದೆ ಆಚಾರ್ಯರು ತಮ್ಮ ವಾಕ್ಯದಿಂದಲೇ ವಿವರಣೆ ಮಾಡುತ್ತಾರೆ ವಿಜ್ಞಾನಮೇಕ ಮುರುಧೇವ ವಿಭಾತಿ ಮಾಯಾ ಸ್ವಪ್ನೆ ಯಥ ವಿಜ್ಞಾನ ರೂಪನಾದ ಅನಂದ ಸ್ವರೂಪಿಯಾದ ಜ್ಞಾನಾನಂದ ರೂಪನಾದ ಒಬ್ಬ ಪರಮಾತ್ಮನೇ ಅನೇಕ ರೂಪಗಳಿಂದ ತೋರುತ್ತಾನೆ ಹೇಗೆ ಅಂದರೆ ಸ್ವಪ್ನೆ ಮಾಯಾ ಯಥ ಸ್ವಪ್ನದಲ್ಲಿ ಮಾಯೆ ಅಂದರೆ ಸಂಸ್ಕಾರ ವಾಸನೆ ಸಂಸ್ಕಾರ ಒಂದೇ ಒಂದು ಅನೇಕ ರೂಪವಾಗಿ ತೋರ್ತದೆ ಸ್ವಪ್ನದಲ್ಲಿ ಸ್ವಪ್ನದಲ್ಲಿ ನಾನಾ ರೀತಿಯಲ್ಲಿ ವಾಸನಾ ಸಂಸ್ಕಾರಗಳು ನಮಗೆ ತೋರ್ತದೆ ಆನೆಯಾಗಿ ತೋರಬಹುದು ಕುದರೆಯಾಗಿ ತೋರಬಹುದು ಒಂಟೆಯಾಗಿ ತೋರಬಹುದು ಬ್ರಾಹ್ಮಣನಾಗಿ ತೋರಬಹುದು ಸ್ತ್ರೀಯಾಗಿ ತೋರಬಹುದು ಹೀಗೆ ಅನೇಕ ರೀತಿಯಲ್ಲಿ ಒಂದೇ ವಾಸನ ಸ್ವಪ್ನದಲ್ಲಿ ಹೇಗೆ ತೋರ್ತದೋ ಆ ರೀತಿಯಾಗಿ ಒಬ್ಬನೇ ಒಬ್ಬ ಭಗವಂತ ಅನೇಕ ರೀತಿಯಾಗಿ ನಮಗೆ ತೋರ್ತಾನೆ ಅಂತ ಇಲ್ಲಿ ವ್ಯಾಖ್ಯಾನಕಾರರ ಅಭಿಪ್ರಾಯದಲ್ಲಿ ಭೇದ ಇದೆ ಕೆಲವರ ಅಭಿಪ್ರಾಯ ಒಂದೇ ಒಂದು ತರಹದ ವಾಸನೆ ಇರ್ತದೆ ಹಿಟ್ಟಿನ ಹಸಿ ಹಿಟ್ಟಿನ ಮುದ್ದಿ ಇದ್ದಾಗೆ ಅದನ್ನು ಆನೆಯೂ ಮಾಡ್ಬೋದು ಅದನ್ನೇ ಮತ್ತೆ ಮುದ್ದಿ ಮಾಡಿ ಅದರಿಂದಲೇ ಕುದುರೆ ಮಾಡಬಹುದು ಏನು ಬೇಕಾದ್ದು ಮಾಡ್ಬೋದು ಹಾಗೆ ಸಂಸ್ಕಾರ ಹೀಗೆ ನೋಡ್ತಾ ಇರ್ತೇವೆ ಆನೆ ತನ್ನಿಸ್ತಿರ್ತದೆ ಇದ್ದಕ್ಕಿದ್ದಾಗೆ ಅದೇ ಆನೆ ಹೋಗಿ ಒಂಟೆ ಆಗಿಬಿಡ್ತದೆ ಅಂದರೆ ಅದೇ ಸಂಸ್ಕಾರವನ್ನು ಆನೆಯ ರೂಪದಲ್ಲಿ ಮಾಡಿದ ಒಂಟೆಯ ರೂಪದಲ್ಲಿ ಮಾಡ್ತಾನೆ ಅಂತ ಹಾಗೇ ಒಬ್ಬನೇ ಭಗವಂತ ಅನೇಕ ರೂಪದಲ್ಲಿ ತೋರ್ತಾನೆ ಇನ್ನು ಕೆಲವರ ಅಭಿಪ್ರಾಯ ಹಾಗಲ್ಲ ಆನೆಯ ವಾಸನೆಯೇ ಒಂದು ಬೇರೆ ಒಂಟೆಯ ವಾಸನೇ ಒಂದು ಬೇರೆ ಆನೆ ತೋರ್ತಾ ಇತ್ತು ಪಕ್ಕಕ್ಕೆ ಸರಿಸಿ ಒಂಟೆಯ ಸಂಸ್ಕಾರ ನಮ್ಮ ಮನಸ್ಸಿನಲ್ಲಿ ಇತ್ತು ಅದನ್ನು ದೇವರು ತೋರಿಸ್ತಾನೆ ಆನೆಯೇ ಒಂಟೆಯಾಗಿ ತೋರ್ತಾ ಇದೆ ಅಂತ ನಮಗನಿಸ್ತದೆ ಆದರೆ ಆನೆಯ ಸಂಸ್ಕಾರ ಹೋಗಿ ಒಂಟೆ ಸಂಸ್ಕಾರ ಬಂದು ಅದು ನಮಗೆ ತೋರ್ತಾ ಇದೆ ಒಂಟೆ ಅಂತ ಹಾಗಾದರೆ ದೃಷ್ಟಾಂತ ಇದು ಒಂದೇ ತರಹದ ವಸ್ತುವೆ ಆನೆಯೇ ಒಂಟೆಯಾಗಿ ಕುದುರೆಯಾಗಿ ಬ್ರಾಹ್ಮಣನಾಗಿ ಸ್ತ್ರೀಯಾಗಿ ನಾನಾ ರೀತಿಯಲ್ಲಿ ತೋರ್ತಾ ಇದೆ ಅಂತ ನಾವು ತಿಳಿತೇವೆ ಅದು ಭ್ರಮ ನಿಜವಾಗಿ ಅಲ್ಲಿ ಇದ್ದದ್ದು ಬೇರೆ ಬೇರೆ ಸಂಸ್ಕಾರಗಳು ಅದು ಹೇಗೆ ಭ್ರಮವೋ ಅಷ್ಟರಲ್ಲೇ ದೃಷ್ಟಾಂತ ಅಲ್ಲಿ ಬೇರೆ ಬೇರೆ ಇದ್ದದ್ದು ಒಂದೇ ಅಂತ ತೋರ್ತಾ ಇದೆ ಒಂದೇ ವಸ್ತು ಆನೆ ಒಂಟೆ ಕುದುರೆ ಎಲ್ಲ ಆಗಿದೆ ಅಂತ ಇಲ್ಲಿ ವಿಚಿತ್ರ ಇಲ್ಲಿ ಪರಮಾತ್ಮ ಒಬ್ಬನೇ ಇದ್ದರೂ ಅನೇಕ ಅಂತ ತೋರ್ತಾ ಇದ್ದಾನೆ ಅಲ್ಲಿ ಅನೇಕ ಇದ್ದರೂ ಏಕ ಅಂತ ತೋರಿದೆ ಅದು ಭ್ರಮ ಇಲ್ಲಿ ಏಕ ಇದ್ದರೂ ಅನೇಕ ಅಂತ ತೋರ್ತಾ ಇದೆ ಅದು ಭ್ರಮ ಎಷ್ಟು ದೃಷ್ಟಾಂತ ಭ್ರಮ ಅನ್ನುವ ಅರ್ಥದಲ್ಲಿ ದೃಷ್ಟಾಂತ ಹೀಗೆ ಅಭಿಪ್ರಾಯವನ್ನು ವ್ಯಾಖ್ಯಾನಕಾರರು ತಿಳಿಸಿಕೊಡ್ತಾರೆ ಮಾಯಾ ಸ್ವಪ್ನೆ ಯಥೆರೆ ಏಕಂ ಉರುದೇ ಬಿಭಾತಿ ಅಂತನ್ನೋದಕ್ಕೆ ಅಲ್ಲಿ ಅನ್ವಯ ಹೊಂದೋದಿಲ್ಲ ಭ್ರಾಂತಿ ಎನ್ನುವುದಕ್ಕೆ ಮಾತ್ರ ಅದನ್ನು ಉದಾಹರಣೆ ಕೊಡಬೇಕು ತ್ರಿಗುಣ ಸರ್ಗ ಕೃತೋ ವಿಕಲ್ಪ ತ್ರಿಗುಣ ಸರ್ಗ ಸತ್ವರಜಸ್ತಮೋ ಗುಣಗಳಿಂದಾಗಿ ಈ ತರಹದ ವಿವಿಧ ಭ್ರಮಗಳು ನಮಗೆ ಬರ್ತದೆ ಇನ್ನೊಂದು ಅರ್ಥ ತ್ರಿಗುಣಗಳಿಂದ ಸರ್ಗ ಹುಟ್ಟುವಂತಹ ಪಾಪಗಳು ಆ ಪಾಪಾದಿಗಳಿಂದ ನಮಗೆ ಈ ತರಹದ ಭ್ರಮ ಬರ್ತದೆ ಭಗವಂತನ ರೂಪಗಳಲ್ಲಿ ಭೇದವಿದೆ ಅಂತ ತೋರುವುದರ ಕಾರಣ ನಮ್ಮ ಪಾಪ ಎಲ್ಲಿವರೆಗೆ ನಮ್ಮ ಪಾಪಗಳ ಪರಿಹಾರ ಆಗೋದಿಲ್ಲ ಗುರುಶುಶ್ರೂಷಾದಿಗಳಿಂದ ಪಾಪಗಳನ್ನು ಕಳೆದುಕೊಂಡಾಗ ಈ ಭ್ರಮ ನಮಗೆ ಹೋಗ್ತದೆ ತ್ರಿಗುಣ ಸರ್ಗ ಅನ್ನುವ ಶಬ್ದಕ್ಕೆ ಎರಡರ್ಥ ಸತ್ವರಜಸ್ತಮೋ ಗುಣಗಳ ಒಂದು ಸೃಷ್ಟಿ ಅಥವಾ ಸತ್ವರಜಸ್ತಮೋ ಗುಣಗಳಿಂದ ಹುಟ್ಟಿದ ಪಾಪಗಳು ಇವುಗಳಿಂದ ನಮಗೆ ಈ ಭ್ರಮ ಬರ್ತದೆ ಹೌದು ಒಂದೇ ವಸ್ತು ಬೇರೆ ಬೇರೆ ಆಗ್ತದೆ ಅಂತ ನೋವು ಸರಿ विज्ञान मेंधे विभाति मै स्वप्नेथागुणसर्गकुण तत्दिभ विज्ञानरूपं विज्ञानूपर भ्रांत्या बहुधा पश्य देहभेदेशवस्था प्रादुर्भाव चैकल ಜ್ಞಾನಾನಂದೈಕ ಸದ್ರೂಪಂ ಭ್ರಾಂತಿಯ ಭಿನ್ನಂ ಪ್ರಪಶ್ಯತಿ ಸಾ ಭ್ರಾಂತಿರ್ವಿರಶ್ಯೇಟ ಯದಾ ಭ್ರಾಂತಿತ್ವ ಭೇದನ ದೇಹಭೇದ ಅವಸ್ಥಾಸು ದೇಹಗಳು ಭೇ ಭಿನ್ನವಾಗಬಹುದು ಅವಸ್ಥೆಗಳು ಭಿನ್ನ ಆಗಬಹುದು ಪ್ರಾದುರ್ಭಾವಗಳು ಬೇರೆ ಅನೇಕ ಜೀವರಾಶಿಗಳ ದೇಹದಲ್ಲಿ ದೇವರಿದ್ದಾನೆ ಒಬ್ಬೊಬ್ಬ ಜೀವರಾಶಿಗಳ ಬೇರೆ ಬೇರೆ ಅವಸ್ಥೆಗಳಿಗೆ ನಿಯಾಮಕನಾಗಿದ್ದಾನೆ ಮತ್ಸ್ಯಕೂರ್ಮಾದಿ ಅನೇಕ ಪ್ರಾದುರ್ಭಾವಗಳನ್ನು ಪಡೆದಿದ್ದಾನೆ ಆದರೆ ಎಲ್ಲ ಪ್ರಸಂಗಗಳಲ್ಲಿಯೂ ಅವನು ಮಾತ್ರ ಎ ಕಲಂ ಒಬ್ಬನೇ ಆಗಿದ್ದಾನೆ ಜ್ಞಾನಾನಂದ ಸ್ವರೂಪಿಯಾಗಿದ್ದಾನೆ ಆದರೂ ಜೀವ ಅವನನ್ನು ಭಿನ್ನ ಅಂತ ಭ್ರಾಂತಿಯಿಂದ ತಿಳಿತಾನೆ ಆದರೆ ಆ ಭ್ರಾಂತಿಯನ್ನು ಬಹಳ ದಿವಸ ಉಳಿಯೋದಿಲ್ಲ ಯೋಗ್ಯನಾದ ಜೀವನಿಗೆ ಸಾಚಭ್ರಾಂತಿರ್ ವಿನಶ್ಚೇತ ಯದಾ ಭ್ರಾಂತಿತ್ವ ವೇದನಂ ಭವತಿ ಇದು ಭ್ರಾಂತಿ ಅಂತ ಅವನಿಗೆ ತಿಳಿಸಿಕೊಟ್ರೆ ಗುರುಗಳು ಆ ಭ್ರಾಂತಿ ನಷ್ಟವಾಗಿ ಬಿಡುತ್ತದೆ ಅತಿ ಕ್ಷಿಪ್ರಂ ವಿಶ್ಯೆಚ್ಚ ನ ಸ್ಥಿರಂ ದಿಕ್ಕುಗಳ ಭ್ರಮ ಚಂದ್ರನ ಅಲ್ಪ ಪರಿಮಾಣದ ಭ್ರಮ ಇವುಗಳಲ್ಲ ಸ್ಥಿರವಾಗಿ ಉಳಿಯುವಂತೆ ಉಳಿಯುವುದೇನಲ್ಲ ಇದು ತ್ರಿಗುಣೈರ್ಬಂಧಿತ ಜೀವಾ ದ್ಯಪ್ತಿಮಾತ್ರಂ ಜನಾರ್ದನ ಪಶ್ಯಂತ ಬಹುಧಾ ಸ್ವಪ್ನೆ ಯಥಾಏಕ ಬಹುಧಾ ಕ್ವಚಿತ್ ಒಂದೇ ವಸ್ತುವನ್ನು ಸ್ವಪ್ನದಲ್ಲಿ ಹೇಗೆ ಬಹುರೂಪದಲ್ಲಿ ಕಾಣುತ್ತಾನೋ ಹಾಗೆ ಜೀವ ಒಬ್ಬನೇ ಪರಮಾತ್ಮನನ್ನು ಬಹುರೂಪದಲ್ಲಿ ಕಾಣ್ತಾನೆ ಬಹುರೂಪ ಎಂಬುದಾಗಿ ಭಿನ್ನ ಎಂಬುದಾಗಿ ಭ್ರಾಂತಿಯಿಂದ ತಿಳಿತಾನೆ ಹಾಗಾದರೆ ಭಗವಂತ ಒಬ್ಬನೇ ಆದರೆ ಹೆಸರುಗಳು ಏಕೆ ಬೇರೆ ಕಾರ್ಯಗಳು ಬೇರೆ ಏಕೆ ನಾನಾ ವಿಧವಾದ ಧರ್ಮಗಳು ಬೇರೆ ಇದೆ ಇದೀಗ ಹೇಳಿದ್ನಲ್ಲ ಇವನಿಗೆ ಒಬ್ಬಳು ಹೆಂಡತಿ ಅವನಿಗೆ ಒಂದು ಜನ ಇದೆಲ್ಲ ಹೀಗೆ ವ್ಯವಹಾರ ಯಾಕೆ ಒಬ್ಬನೇ ಆದ ಮೇಲೆ ಹೀಗೆ ನಿಬಾರದಲ್ಲ ಅಂದರೆ ಅಭಿನ್ನೋಪಿ ವಿಭಿನ್ನೇಶು ವ್ಯವಹಾರೋ ಯಥಾ ಭವೇ ತಥೈವ ವ್ಯವಹಾರಾಯ ಶಕ್ತತ್ವಾ ದೂಷಣ ಭಿನ್ನರಾದ ವ್ಯಕ್ತಿಗಳಲ್ಲಿ ಹೇಗೆ ವ್ಯವಹಾರ ಮಾಡಬಹುದೋ ಆ ತರಹದ ವ್ಯವಹಾರವನ್ನು ಮಾಡಿಕೊಳ್ಳುವುದಕ್ಕೆ ಭಗವಂತನಿಗೆ ಶಕ್ತಿ ಇದೆ ಅಭಿನ್ನನಾದರೂ ಇದರ ಬಗ್ಗೆ ಹಿಂದೊಮ್ಮೆ ಬಂದಿದೆ ಹೆಚ್ಚು ವಿವರಣೆ ಕೊಡೋದಿಲ್ಲ ಅಭಿನ್ನನಾದರೂ ಭಗವಂತ ಭಿನ್ನವಾದ ವಸ್ತುಗಳಲ್ಲಿ ಯಾವ ರೀತಿಯ ವ್ಯವಹಾರ ಮಾಡಬಹುದೋ ಆ ರೀತಿ ವ್ಯವಹಾರ ಮಾಡಿಸಿಕೊಳ್ಳುವ ಒಂದು ಅಚಿಂತ್ಯ ಶಕ್ತಿಯನ್ನು ತಾನು ಪಡೆದಿದ್ದಾನೆ ಭೇದ ಪ್ರತಿನಿಧಿಯಾದ ವಿಶೇಷವೂ ಇದೆ ಅಚಿಂಚ ಶಕ್ತಿಯೂ ಭಗವಂತನಲ್ಲಿದೆ ಹೀಗಾಗಿ ಅಭಿನ್ನನಾದರೂ ಭಿನ್ನರಂತೆ ವ್ಯವಹಾರವನ್ನು ಮಾಡಬಹುದು ಆದರೆ ಭೇದ ಇದೆ ಅಂತ ಮಾತ್ರ ಸರ್ವಥಾ ತಿಳಿಯಬಾರದು ಹತ್ತು ಅವತಾರಗಳು ಅಂತ ತಪ್ಪೇನಲ್ಲ ಏ ಅಂತ ಅನ್ನಲೇಬಾರದ್ರಿ ಪರಮಾತ್ಮ ಒಬ್ಬನೇ ಇದ್ದ ಒಂದು ಅಂತ ಅನ್ನಬೇಕು ಹೀಗೇನು ಭಯಪಡಬಾರದು ಹತ್ತು ಅವತಾರಗಳು ಅಂತನ್ನಿ ಇಪ್ಪತ್ತ್ಮೂರು ಅನ್ನಿ ಅನಂತ ಅವತಾರಗಳು ಅಂತನ್ನಿ ಏನೂ ತಪ್ಪಿಲ್ಲ ಭೇದ ಇದ್ದರೆ ಹೇಗೆ ಸಂಖ್ಯೆಯ ವ್ಯವಹಾರ ಮಾಡಬಹುದೋ ಹಾಗೆ ದೇವರಲ್ಲಿ ಸಂಖ್ಯೆಯ ವ್ಯವಹಾರ ಮಾಡೋದು ತ್ರೇತಾಯುಗದಲ್ಲಿ ರಾಮಾವತಾರ ದ್ವಾಪರಯುಗದಲ್ಲಿ ಅಲ್ಲ ಕೃಷ್ಣಾವತಾರ ದ್ವಾಪರಯುಗದಲ್ಲಿ ತ್ರೇತಾಯುಗದಲ್ಲಿ ಅಲ್ಲ ಅಂತನಬಹುದು ಒಂದು ಅಭಿಪ್ರಾಯದಲ್ಲಿ ಪ್ರತ್ಯಕ್ಷವಾಗಿ ಎಲ್ಲರಿಗೂ ವ್ಯಕ್ತವಾಗುವ ರೀತಿಯಲ್ಲಿ ಕೃಷ್ಣ ತ್ರೇತಾಯುಗದಲ್ಲಿ ಇರಲಿಲ್ಲ ರಾಮ ಇದ್ದ ವ್ಯಕ್ತವಾಗಿ ರಾಮ ಇದ್ದ ವ್ಯಕ್ತವಾಗಿ ಕೃಷ್ಣ ಇರಲಿಲ್ಲ ಇಬ್ಬರೂ ಒಂದೇ ಅಂದಮೇಲೆ ಇದ್ದ ಇರಲಿಲ್ಲ ಅನ್ನೋದು ಹೇಗೆ ಅನ್ನಬಹುದು ಅದೇ ಭಗವಂತನ ಅಚಿತ್ಯ ಶಕ್ತಿ ಆದರೆ ಭೇದ ಇದೆ ಅಂತ ಮಾತ್ರ ಸರ್ವಥಾ ತಿಳಿಯಬೇಡಿ ಪಶ್ಯಂತ ಬಹು ಎಲ್ಲಾಯ್ತು ಈಶಸ್ಯತು ತದನ್ಯಾಮಕ್ತಿದಾಯಕ ಅಲ್ಲ ಭಗವಂತನಲ್ಲಿ ಅಷ್ಟೇ ಅಲ್ಲ ಇದು ಜೀವರಲ್ಲಿಯೂ ಸರಿ ಜೀವರು ತಮ್ಮ ಗುಣ ತಮ್ಮ ಕ್ರಿಯೆ ತಮ್ಮ ಜ್ಞಾನಾನಂದಾದಿಗಳಿಂದ ಅಭಿನ್ನರು ಆದರೂ ಜೀವರಿಗೆ ಜ್ಞಾನ ಇದೆ ಜೀವರಿಗೆ ಸುಖಾನುಭವ ಇದೆ ಮೋಕ್ಷದಲ್ಲಿ ಹೀಗೆಲ್ಲ ವ್ಯವಹಾರ ಮಾಡ್ತೇವೆ ಜೀವರು ಬೇರೆಯಲ್ಲ ಜೀವರ ಸುಖ ಬೇರೆಯಲ್ಲ ಜೀವರ ಜ್ಞಾನ ಬೇರೆಯಲ್ಲ ಆದರೂ ಜೀವರಿಗೆ ಜ್ಞಾನ ಇದೆ ನನಗೆ ನಾನು ಇದ್ದೇನೆ ಅನ್ಲಿಕ್ಕೆ ಬರೋದಿಲ್ಲ ಆದರೆ ಜೀವರಿಗೆ ಜ್ಞಾನ ಇದೆ ಅಂತೇವೆ ಜೀವರಿಗೆ ಶಕ್ತಿ ಇದೆ ಅಂತೇವೆ ಇದೆಲ್ಲ ವ್ಯವಹಾರ ಹೇಗೆ ಅಭಿನ್ನರಾದರೂ ಭೇದ ಇದ್ದಂತೆ ವ್ಯವಹಾರ ಮಾಡ್ತೇವೆ ಇದು ಕೂಡ ಭಗವಂತನೇ ಕೊಟ್ಟ ಶಕ್ತಿ ಭಗವದ್ ಅಧೀನವಾದ ಶಕ್ತಿಯಿಂದ ಪರಮಾತ್ಮನ ಶಕ್ತಿಗೆ ಅಧೀನವಾದ ಶಕ್ತಿಯಿಂದ ನಾವು ವ್ಯವಹಾರ ಮಾಡಿಕೊಳ್ಳೋದು ಅದೂ ಇದೆ ತು ತು ಅನ್ನುವ ಶಬ್ದದಿಂದ ಭೇದ ಪ್ರತಿನಿಧಿಯಾದ ವಿಶೇಷವನ್ನೂ ತೆಗೆದುಕೊಳ್ಳಿ ಶಕ್ತಿಯೂ ಇದೆ ಎನ್ನುವುದನ್ನು ಇಟ್ಟುಕೊಳ್ಳಿ ಎಂಬುದಾಗಿ ತಾಮ್ರಪರ್ಣಿ ಆಚಾರ್ಯರು ತಿಳಿಸಿಕೊಡ್ತಾರೆ ಆದ್ದರಿಂದ ಈ ರೀತಿಯಾಗಿ ಭಗವಂತನಲ್ಲಿ ಹಾಗೂ ಜೀವರಾಶಿಗಳಲ್ಲಿ ಪರಮಾತ್ಮನ ಬಗ್ಗೆ ಹೇಳುವಾಗಲೂ ತಾಮ್ರಪರ್ಣಿ ಆಚಾರ್ಯರು ವಿಶೇಷವನ್ನು ಒಪ್ಪಿ ತಿಳಿಸ್ತಾರೆ ಅಚಿಂತ್ಯ ಶಕ್ತಿ ಘಟಿತ ವಿಶೇಷಬಲೇನ ಅಘಟಿತ ಘಟನೆ ಸಮರ್ಥತ್ವಾತ್ ಅತ್ಯಂತ ಅಭೇದ ಭೇದವ್ಯವಹಾರ ಅಯೋಗ ಇದು ನೈವ ಅತ್ಯಂತ ಭೇದೇ ಭೇದವ್ಯವಹಾರ ಅಯೋಗ ಇತಿ ದೂಷಣ ನೈವೇ ಪರಮಾತ್ಮನ ರೂಪಗಳಲ್ಲಿ ಕೇವಲ ಅಚಿಂತ್ಯ ಶಕ್ತಿ ಇದೆ ವಿಶೇಷ ಇಲ್ಲ ಎಂಬುದಾಗಿ ಕೆಲವರ ಅಭಿಪ್ರಾಯ ತಾಮ್ರಪರ್ಣಿ ಆಚಾರ್ಯರು ಸ್ವತಃ ಹೇಳ್ತಾರೆ ಅಚಿಂತ್ಯ ಶಕ್ತಿ ಘಟಿತ ವಿಶೇಷ ಬಲೇನ ಅಚಿಂತ್ಯ ಶಕ್ತಿಯೂ ಇದೆ ವಿಶೇಷವೂ ಭಗವಂತನಲ್ಲಿದೆ ಆ ತರಹದ ಎರಡೂ ಕಾರ್ಯ ಎರಡೂ ವಿಧವಾದ ಎರಡೂ ಭಗವಂತನಿಂದ ಅಭಿನ್ನನೆ ಪರಮಾತ್ಮನ ಶಕ್ತಿ ಭಗವಂತನಲ್ಲಿರುವ ವಿಶೇಷ ಇವುಗಳೆರಡರಿಂದಲೂ ಭಗವಂತ ಭೇದ ಇದ್ದಂತೆ ವ್ಯವಹಾರವನ್ನು ತನ್ನಲ್ಲಿಯೂ ಮಾಡಿಸಿಕೊಳ್ತಾನೆ ಜೀವರಾಶಿಗಳಿಗೂ ತನ್ನ ಅಚಿತ್ಯ ಶಕ್ತಿ ಹಾಗೂ ಅವರಲ್ಲಿಯೇ ಒಂದು ವಿಶೇಷವನ್ನು ದೇವರು ಕೊಟ್ಟು ಆ ಮೂಲಕವಾಗಿಯೂ ಭಗವಂತ ಜೀವರಲ್ಲಿ ಭೇದವ್ಯವಹಾರ ಆಗುವಂತೆ ಮಾಡುತ್ತಾನೆ ಎಂಬುದಾಗಿ ತಿಳಿಸ್ತಾರೆ ಇತಿ ಬ್ರಹ್ಮತರ್ಕೆ ಅಲಾತಭ್ರಾಮಕೋ ಯದಾ ನಿವರ್ತತೆ ತದೀವ ಭ್ರಮೋ ನಿವರ್ತತೆ ತದವದ್ಯದಾ ಭ್ರಮ ನಿವೃತ್ತಿಚ್ಛತಿ ತದೈವ ಗುರುಪಸದನ ನಿವರ್ತೈತುಮ್ ಶಕ್ಯ ಇಷ್ಟೇ ದೃಷ್ಟಾಂತದಲ್ಲಿ ಸಾಮ್ಯ ಇದನ್ನು ಹೇಳಿದ್ದೇನೆ ಆವಾಗ ತಿರುಗಿಸುವ ವ್ಯಕ್ತಿ ದೀಪವನ್ನು ತಿರುಗಿಸುವ ವ್ಯಕ್ತಿ ಸಾಕು ನಾನು ನಿಲ್ಲಿಸಬೇಕು ಅಂತ ಇಚ್ಛೆ ಮಾಡಿದ ಕ್ಷಣಕ್ಕೆ ನಿಲ್ಲಿಸ್ತಾನೆ ಭ್ರಮ ಹೋಗಿಬಿಡ್ತದೆ ನಮಗೆ ತಪ್ಪು ತಿಳುವಳಿಕೆ ಹಾಗೆ ಇಲ್ಲಿ ಯಾವನಿಗೆ ಭ್ರಮ ಕಳೆದುಕೊಳ್ಳಬೇಕು ಅಂತ ಇಚ್ಛೆ ಇದೆ ಅವನು ಗುರುಗಳ ಸಮಾಗಮ ಮಾಡಿ ಅವರಿಂದ ಉಪದೇಶ ಪಡೆದರೆ ಸಾಕು ಭ್ರಮ ನಿಂತು ಅಲ್ಲಿವರೆಗೆ ಭ್ರಮ ಬರ್ತದೆ ಅಶಕ್ಯೋಪ್ಯಪಿ ಶಕ್ಯೋಯಂ ಅತಿ ಅಪಿ ಎರಡೂ ಪಾಠ ಇರಬಹುದು ಅಶಕ್ಯೋಪ್ಯತಿಶಕ್ಯೋಯಂ ವಿ ನಿವರ್ತಯ ಭ್ರಮ ಈಶಸ್ಥೋ ಗುರುಸಂಪತ್ಯ ಶುದ್ಧಮನಾತ್ಮಿ ಸಮ್ಯಾನೇ ಸಾಮಾನ್ಯವಾಗಿ ಶಕ್ಯವಲ್ಲ ಇದು ಭ್ರಮ ಹೋಗೋದಕ್ಕೆ ಆದರೂ ಗುರುಗಳ ಸಮಾಗಮದಿಂದ ಅವಶ್ಯವಾಗಿ ಅತಿಶಕ್ಯ ಅತ್ಯಂತ ಶಕ್ಯವಾಗಿದೆ ಅಂತ ಅಥವಾ ಅಪಿಶಕ್ಯ ಅಪಿ ಎನ್ನುವುದಕ್ಕೆ ಯದ್ಯ ತಿ ಅಂತ ಅರ್ಥ ಯದ್ಯಶಕ್ಯ ತಥಾ ಅಯಂ ಶಕ್ಯ ಗುರುಗಳ ಸಮಾಗಮ ಆದರೆ ಅವಶ್ಯವಾಗಿ ಈ ಸಂಶಯವನ್ನು ಭಗವಂತನ ವಿಷಯದಲ್ಲಿರುವ ಈ ಸಂಶಯವನ್ನು ಪರಿಹಾರ ಮಾಡಿಕೊಳ್ಳಬಹುದು ಅಂತ ಸಮ್ಯಕ್ ಎಂಬ ಗ್ರಂಥದಲ್ಲಿ ತಿಳಿಸಿಕೊಟ್ಟಿದ್ದಾರೆ ದೃಷ್ಟಿಂ ತತಃ ಪ್ರತಿವರ್ತ್ಯ ನಿವೃತ್ತತರಶಃ ತೂಷೀಂ ಭವೆ ನಿಜ ಸುಖಾನುಭವೋ ನಿರೀಹ ಸಂದೃಶ್ಯತೆ ಕ್ವಚಯದೀತವಸ್ತು ಬುಧ್ಯಾ ತಂ ಭ್ರಮ ಭವೆತ್ ಸ್ಮೃತಿತ್ ದೃಷ್ಟಿ ತತ ಪ್ರತಿವೃತ್ಯ ನಿವೃತ್ತತರಶ ಈ ತರಹದ ಭ್ರಾಂತಿಯನ್ನು ಹೇಗಾದರೂ ಮಾಡಿ ಪರಿಹಾರ ಮಾಡಿಕೊಳ್ಳಲೇಬೇಕು ಅಂತ ತಿಳಿಸ್ತಾ ಇದ್ದಾರೆ ನಿವೃತ್ತತರಷಃ ವಿಷಯಗಳ ಭೋಗವನ್ನು ಮಾಡಬೇಕೆಂಬ ಅಭಿಲಾಷೆ ಏನಿದೆ ಭೋಗ ಮಾಡಬೇಕು ಮಾಡಬೇಕೆಂಬಂತಹ ಒಂದು ಅಭಿಲಾಷೆ ಆ ಬಯಕೆ ಅದನ್ನು ಪರಿತ್ಯಾಗ ಮಾಡಿ ವೈರಾಗ್ಯವನ್ನು ತಾಳಿ ದೃಷ್ಟಿಂ ಪ್ರತಿನಿವರ್ತ್ಯ ಈ ಭ್ರಾಂತಿಯನ್ನು ಪರಿಹಾರ ಮಾಡಿಕೊಂಡು ಭಗವಂತನ ರೂಪಗಳ ವಿಷಯದಲ್ಲಿ ಭೇದವಿದೆ ಎಂಬ ತಪ್ಪು ತಿಳುವಳಿಕೆಯನ್ನು ಬಿಟ್ಟು ತೂಷ್ಣೀಂ ಭವೇತ್ ನಿಜಸುಖಾನುಭವೋ ನಿರೀಹ ಸ್ವರೂಪ ಸುಖದ ಅನುಭವವನ್ನು ನಿಷಿದ್ಧಕರ್ಮಗಳನ್ನು ಯಾವುದನ್ನೂ ಮಾಡದೆ ಸಕಾಮ ಕರ್ಮಗಳನ್ನು ಮಾಡದೆ ತೂಷ್ಣೀಂ ಭ ವಿಹಿತಕರ್ಮಗಳನ್ನು ಮಾತ್ರ ನಿಷ್ಕಮವಾಗಿ ಮಾಡತಾ ಇರಬೇಕು ಸಂದ್ರಶ್ಯತೆ ಕ್ವಚಯದೀದವಸ್ತು ಬುಧ್ಯಾ ತಂ ಭ್ರಮಾಯ ಭವೆತ್ ಸ್ಮೃತಿ ಆ ನಿಪಾತ ಇಲ್ಲಿ ಆ ನಿ ತನ್ನೋದಕ್ಕೆ ಅರ್ಥ ಬರೀತಾರೆ ನಿಪಾತ ಅಂಧಂ ತಮಃ ಮೋಕ್ಷ್ಯ ತಾವತ್ ಪರ್ಯಂತ ಸ್ಮೃತಿ ಅತ ಮೂಢೇಶು ಅವಿದ್ಯಾವ್ಯವಸ್ಥಿ ಭ್ರಮ ಯದ್ಯಂದೃಶ್ಯತೆ ತಮ್ಮ ಭ್ರಮಾಯ ಬವತಿ ಫಲಂ ಹಿ ನಿಪಾತ ಸ್ಮರತಿ ಅವಿಧ್ಯೆಯಿಂದ ಅಜ್ಞಾನಿಗಳಿಗೆ ಈ ಭಗವಂತನ ರೂಪಗಳಲ್ಲಿ ಭೇದ ಇದೆ ಅಂತನ್ನುವ ಭ್ರಮ ಬರ್ದ್ದು ಯುವನಿಗೂ ಗೊತ್ತಾಗ್ತದೆ ಜ್ಞಾನಿಗಳಿಗೆ ಜ್ಞಾನಿಗೆ ಆದರೂ ತಾನು ಆ ರೀತಿ ಭ್ರಮ ಮಾಡಿಕೊಳ್ಳೋದಿಲ್ಲ ಯಾಕೆಂದರೆ ಈ ರೀತಿ ಭ್ರಮ ಮಾಡಿಕೊಂಡ್ರೆ ಏನು ಅನರ್ಥ ಅನ್ನುವುದು ಚೆನ್ನಾಗಿ ಗೊತ್ತು ಅವನಿಗೆ ಇದರಿಂದ ನಿಪಾತವೇ ಇದೆ ಅನ್ನುವುದು ಗೊತ್ತು ನಿಪಾತ ಅಂದರೆ ನಿತರಾಂ ಪಾತ ತಮಸಿಪಾತ ಅಂಧಂಥಮಸ್ಸೇ ಇದಕ್ಕೆ ಫಲ ಭಗವಂತನ ರೂಪಗಳಲ್ಲಿ ಭೇದವಿದೆ ಅಂತ ತಿಳಿದರೆ ಸಣ್ಣ ಪುಟ್ಟ ಅನರ್ಥ ಅಲ್ಲ ಕಪಾಳಕ್ಕೆ ಹೊಡೆಯೋದಲ್ಲ ಏನೋ ನಾಲ್ಕು ದಿವಸ ಒದ್ದಾಡೋದಲ್ಲ ಅನಂತ ಕಾಲದವರೆಗೆ ನಿತ್ಯ ದುಃಖವನ್ನು ಅನುಭವಿಸಬೇಕಾಗುತ್ತದೆ ಭಗವಂತನ ರೂಪಗಳಲ್ಲಿ ಭೇದ ಇದೆ ಅಂತ ತಿಳಿದರೆ ಭೇದ ಇದೆ ಅಂತ ತಿಳಿಯೋದು ಏನು ಅರ್ಥ ಹೇಳಿ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿದ್ದಾರೆ ಅಂತ ತಿಳಿಯೋದು ನೀನೇ ಇದ್ದಿ ಅವನಿಗೆ ಎಲ್ಲ ಅನ್ನ ವಸ್ತ್ರ ಮನೆ ಉದ್ಯೋಗ ಎಲ್ಲವನ್ನೂ ಕೊಡಿಸಿರ್ತೀಯ ಅವತ್ತು ಬಂದಾಗ ಒಂದು ದಿವಸ ಊಟಕ್ಕೆ ಹಾಕಿದಿರಿ ಬಹಳ ಸಂತೋಷ ಇಷ್ಟೇ ಹೇಳಿ ಇನ್ನೊಬ್ಬರು ಯಾರೋ ಇವರು ಉದ್ಯೋಗ ಕೊಡಿಸಿದರು ಇವರು ಮನೆ ಕೊಟ್ಟರು ಇವರು ಮತ್ತೊಂದೇನೋ ಕೊಟ್ಟರು ಮದುವೆ ಮಾಡಿಸಿದರು ಅಂತ ಒಬ್ಬೊಬ್ಬರನ್ನು ಒಂದೊಂದು ಮಾಡಿದ್ದಾರೆ ಅಂತ ಹೇಳಿಬಿಟ್ರೆ ನಿನ್ನ ಮನಸ್ಸಿಗೆ ನೋವಾಗತ್ತೋ ಇಲ್ವೋ ಏನು ಎಲ್ಲಾನು ನಾನೇ ಮಾಡಿ ನೀವು ಹತ್ತು ಮಂದಿ ಹೆಸರು ಹೇಳ್ತೇನೆಲ್ಲ ಸುಳ್ ಸುಳೆ ಇವನು ಹುಟ್ಟಿದಾರಭ್ಯ ಪ್ರತಿಯೊಂದನ್ನು ನಾನೊಬ್ಬನೇ ಎಲ್ಲವನ್ನೂ ಮಾಡಿಸಿದರೂ ಕೂಡ ನಾನೇನೋ ಒಪ್ಪತ್ತು ಊಟಕ್ಕೆ ಹಾಕಿದವನಂತೆ ಉಳಿದನ್ನೆಲ್ಲ ಯಾರೋ ಮಾಡಿದ್ದಾರಂತೆ ಅಂತ ನಿಮ್ಮ ಎದುರಿಗೆ ಅಂದು ಎಷ್ಟು ಕೋಪ ಬರ್ತದೆ ನಿಮಗೆ ಹಾಗೆ ದೇವರು ಜಾಗ್ರತಸ್ಥೆಯನ್ನು ಪ್ರೇರಣೆ ನನ್ನಲ್ಲಿ ನಿಂತು ಮಾಡುವ ಬೇರೇನೇ ಇಷ್ಟೇ ಕೆಲಸ ದೇವರದ್ದು ಇನ್ನೊಬ್ಬರು ಇದ್ದಾರೆ ಅವನೊಬ್ಬ ದೇವ್ ಎರಡೆರಡು ಸಿಟ್ಟಿದ್ರೊಳಗೆ ನೀವು ಉದ್ಯೋಗ ಕೊಡಿಸಿರಿ ಅವರು ಮದುವೆ ಮಾಡಿಸಾರೆ ಅಂತ ಇಷ್ಟೇ ತಿಳ್ಕೊಂಡ್ರೆ ಅದೊಂದು ಬೇರೆ ಅವನೂ ನಿನ್ನಷ್ಟೇ ಮಹಾಪಂಡಿತ ನಿನ್ನ ಹಾಗೆ ಸಮರ್ಥ ಅಂತ ತಿಳ್ಕೊಂಬಿಟ್ರೆ ಅದೂ ಒಂದು ನಾನೊಬ್ಬನೇ ಮಹಾಪಂಡಿತ ಇವರೊಳಗೆ ಅಂತ ಇಟ್ಟುಕೊಂಡಿದ್ದೆ ಇವನು ಎಲ್ಲರನ್ನೂ ಪಂಡಿತ ಅಂತಂತಾನೆ ಎಲ್ಲರೂ ಮಹಾ ಉದಾರಿಗಳು ಅಂತಾನೆ ಎಲ್ಲರನ್ನೂ ಕರ್ಣಾಳುಗಳು ಅಂತಾನೆ ಅದೂ ಒಂದು ದುಃಖ ಅಥವಾ ಕೋಪ ಇನ್ನೊಂದು ನಾನು ಮಾಡಿದರೂ ಮಾಡಿಲ್ಲ ಅಂತಾನೆ ಅನ್ನೋದು ಮತ್ತೊಂದು ಕೋಪ ಹಾಗಾಗತ್ತೆ ಇಲ್ಲಿ ಒಬ್ಬರಲ್ಲ ನೂರು ಜನ ಸಾವಿರ ಜನ ನಿಯಾಮಕರು ದೇವ ದೇವರು ಅಂತ ನಾವು ತಿಳಿದಾಗಾಯಿತು ಇರೋ ಸ್ವತಂತ್ರನಾದ ದೇವರು ಸರ್ವೋತ್ತಮನಾದ ಒಬ್ಬನೇ ಭಗವಂತ ಇದ್ದಾಗ ನೂರಾರು ಜನ ಅಂತ ತಿಳ್ಕೊಳ್ಳೋದು ಅನಂತ ಜನ ಇದ್ದಾರೆ ಅಂತ ತಿಳಿಯೋದು ಹಾಗಾದರೆ ನನ್ನಿಂದ ಭಿನ್ನರಾದ ನನಗೆ ಸಮಾನರಾದ ನನಗೆ ವಷಾರ ಆಗದ ಅನಂತ ಜನ ಇದ್ದಾರೆ ಅಂತ ತಿಳಿದರೆ ಅದೆಷ್ಟು ಕೋಪ ದೇವರಿಗೆ ಇಲ್ಲದೇ ಇದ್ದಾಗೂ ಸುಸುಳ್ಳೆ ತಿಳಿದರೆ ಎಲ್ಲವನ್ನೂ ಒಬ್ಬನೇ ಮಾಡಿದಾಗ ನೀನು ಮಾಡಿದ್ದು ಒಂದು ಕೆಲಸ ಇನ್ನೊಳದ ಕೆಲಸ ಮಾಡುವವರು ಬೇರೆ ಇದ್ದಾರೆ ಅಂತ ತಿಳಿದರೆ ಜಾಗ್ರತ ವ್ಯವಸ್ಥೆ ನಿಯಮನ ಮಾಡುವುದು ನೀನು ಸ್ವಪ್ನಾವಸ್ಥೆಗೆ ನಿನಗೇನು ಸಂಬಂಧ ಇಲ್ಲ ಸುಶಿಪ್ತ ವ್ಯವಸ್ಥೆ ನಿನ್ನದಲ್ಲ ಅದು ಅದು ಬೇರೆ ಬೇರೆ ಇದ್ದಾರೆ ನನಗೂ ಬೇರೆ ಇವನಿಗೆ ಬೇರೆ ಅವನಿಗೆ ಬೇರೆ ಅಯ್ಯೋ ಎಲ್ಲರೊಳಗೂ ಎಲ್ಲವನ್ನೂ ನಾನೊಬ್ಬನೇ ಮಾಡಿಸಿದಾಗ ಬೇರೆ ಬೇರೆ ಎಂತಾನಲ್ಲ ಅನ್ನೋದೊಂದು ಕೋಪ ನನಗೆ ಸಮಾನರು ಸಾವಿರಾರು ಜನ ಅನಂತ ಜನ ಇದ್ದಾರೆ ಅಂತಳಿತಾನಲ್ಲ ಅನ್ನೋದು ಒಂದು ಕೋಪ ಹಾಗಾದರೆ ಏನು ಮಾಡಿದ್ದೀರಿ ನೀವು ಸಿಟ್ಟಿಗೆ ಬಂದರೆ ಕಣ್ಣು ಕೆಂಪಾಗ್ತದೆ ತಲೆಗಟ್ಟ ಶಿಗೊಳ್ತೀರಿ ಅವನು ಬೈದದ್ದು ನಿಮ್ಮನ್ನು ಏನು ಮಾಡಿದರೂ ಏನೂ ಮಾಡಿಲ್ಲ ಅಂತ ಅಂದದ್ದೊಂದು ಸಿಟ್ಟು ಅದೊಂದು ದುಃಖ ತಲೆ ಘಟ್ಟಿಸಿಕೊಂಡದ್ದು ದುಃಖ ಅಷ್ಟು ಮಾಡ್ಕೊಂಡು ಸುಮ್ಮನೆ ಕೂತ್ಬಿಡ್ತೀರ ಅಷ್ಟೇ ಆದರೆ ದೇವರ ಯಾಕೆ ತಾ ದುಃಖ ಮಾಡ್ಕೋತಾನೆ ತಾ ತಲೆ ಘಟಿಸ್ಕೊಳ್ಳೋದಿಲ್ಲ ನಮ್ಮ ತಲೆ ಘಟ್ಟಿಸ್ತಾನೆ ತಮಸ್ಸಿನೊಳಗೆ ನಾವೇ ತಲೆ ಘಟ್ಟಿಸಿಕೊಳ್ಳೋದು ಅಲ್ಲಿ ದೇವರು ನಮ್ಮ ತಲೆ ಘಟ್ಟಿಸ್ತಾನೆ ಉತ್ತಪ್ತ ಚುತ್ಕಟ ಪ್ರಕಟ ಕಟಕಟ ದ್ವಾನ ಸಂಘಟ್ಟನು ದ್ಯದ್ ವಿದ್ಯುತ್ವೂಢ ಸ್ಫುಲಿಂಗ ಪ್ರಖರ ವಿಕಿರಣೋತ್ವಾಚಿತೆ ವಾಯುದೇವರ ದ್ವೇಷ ಮಾಡಿದವರಿಗೆ ಹೇಳಿದ್ದಾರೆ ಭಗವಂತನ ರೂಪಗಳಲ್ಲಿ ಅಭೇದ ಇದೆ ಅಂತ ಹೇಳುವ ವಾಯುದೇವರ ಮಾತನ್ನು ಕೇಳದೆ ಭೇದ ಇದೆ ಅಂತೇಳಿದರೆ ಅದು ಒಂದು ವಾಯುದೇವರ ದ್ವೇಷವೇ ಚೆನ್ನಾಗಿ ಆ ವಾಯುದೇವರ ಕಿಂಕರರು ಕಲ್ಲುಗಳನ್ನು ತಲೆಯ ಮೇಲೆ ಹಾಕಿ ಅಂಧಂತ ಹಾಕ್ತಾರೆ ಫಲಂ ಹಿ ನಿಪಾತಂ ಸ್ಮರತಿ ಇದು ಗೊತ್ತವನಿಗೆ ಅನ್ನುವುದಕ್ಕಾಗಿ ಅವನು ಭೇದವನ್ನು ಸರ್ವಥಾ ತಿಳಿಯೋದಿಲ್ಲ ಜ್ಞಾನಿಯಾದವನು ದೇಹಂಚ ನಶ್ವರಮವಸ್ಥಿತ ಮುಜ್ಜಿತಂಚ ಸಿದ್ಧೋ ನ ಪಶ್ಯತಿ ಅಥೋಧ್ಯಗಮತ್ಸ್ವಂ ದೈವಾದುಪೇತಮಥ ದೈವಶಾಪೇತ ವಾಸೋ ಯಥ ಪರಿವೃತ ಮಧಿರಾಮದ ನೋಡಿ ಜೀವನದೊಳಗೆ ಏನು ನೋಡ್ತೇವೋ ಹಾಗೆ ಮಾಡಬೇಕು ಅಂತ ಕೆಲವೊಂದು ಸಲ ಕೆಲವರಿಗೆ ಅನ್ನಿಸ್ತದೆ ಹುಟ್ಟಿದಾರಭ್ಯ ತಂದೆ ತಾಯಿಗಳು ಒಳ್ಳೆಯ ಸಂಸ್ಕಾರ ಕೊಟ್ಟಿರ್ತಾರೆ ಪಾಪ ಚೆನ್ನಾಗಿ ಬೆಳೆದಿರ್ತಾನೆ ಎಂದು ಶರೀಗಿರಿ ಕುಡದಿರೋದಿಲ್ಲ ಆದರೆ ಏನಾದರೂ ಇರ್ತದೆ ಈ ಶರೀ ಕುಡಿದವರಿಗೆ ಆನಂದ ಹೇಗಿರ್ತದೆ ಅಂತ ಒಂದು ಸಲ ನೋಡೇಬಳೋಣ ಅಂತ ಅನ್ನಿಸ್ತದೆ ನೋಡ್ಬೇಕಾ ನೋಡಿ ಮದಿರಾಮದಾಂಧ ಮದಿರಾಪಾನವನ್ನು ಮಾಡಿ ಮದ್ಯಪಾನವನ್ನು ಮಾಡಿದಂತಹ ಉನ್ಮತ್ತನಾದ ನಶೆ ತನ್ನ ಬುದ್ಧಿ ತನ್ನ ವಶದಲ್ಲಿ ಇಲ್ಲ ಇಟ್ಟುಕೊಳ್ಳದೇ ಇರುವ ವ್ಯಕ್ತಿ ಹೇಗಿರ್ತಾನೋ ಹಾಗಿರಬೇಕು ಅಂತ ನಿಮಗೆ ಅಪೇಕ್ಷೆ ಇದೆ ಇಲ್ಲ ಅವಶ್ಯವಾಗಿ ಹಾಗಿರಬಹುದು ಆದರೆ ಈ ಮದ್ಯಪಾನವನ್ನು ಮಾಡಬೇಡಿ ಅದು ನರಕ ಸಾಧನ ಹಾಗಾದರೆ ಮದ್ಯಪಾನ ಮಾಡಿದರೆ ಹೇಗೆ ಬಾಹ್ಯ ಪದಾರ್ಥಗಳ ಚಳುವಳಿಕೆ ಇಲ್ಲದೆ ನಿರ್ಲಿಪ್ತನಾಗಿ ಮನುಷ್ಯ ಇರ್ತಾನೋ ಆ ಅವಸ್ಥೆಯನ್ನು ನೀವು ಹೊಂದಬಹುದು ಮದ್ಯಪಾನ ಮಾಡೋದು ಬೇಡ ಮದ್ಯಪಾನ ಮಾಡದಿದ್ದರೂ ಮದ್ಯಪಾನ ಮಾಡಿದಾಗ ಏನೊಂದು ಅವಸ್ಥೆ ಇರ್ತದೆ ಎನ್ನುವುದನ್ನು ನಿಮಗೆ ಅನುಭವಿಸಬೇಕು ಅಂತ ಅಪೇಕ್ಷೆ ಇದೆ ಅಲ್ಲ ಅನುಭವಿಸಿ ಆದರೆ ಅದು ಅಂಗಡಿಯಲ್ಲಿ ಸಿಗೋದಿಲ್ಲ ಅಷ್ಟೇ ಅದೇನು ಅಪರೋಕ್ಷ ಜ್ಞಾನವಾಗಬೇಕು ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಹೋಗಬೇಕು ಆ ಭಗವಂತನ ದರ್ಶನದಿಂದ ಆಗುವ ಆನಂದಾನುಭವದಲ್ಲಿ ಮಗ್ನರಾದಾಗ ಬಾಹ್ಯ ಪದಾರ್ಥಗಳ ಜ್ಞಾನ ಏನೇನೇನೇನೇನೋ ಇರೋದಿಲ್ಲ ಶೆರೆಕುಡದವರಿಗೆ ಹೇಗೆ ಹೊರಗಿನದೇನೂ ತಿಳಿಯೋದಿಲ್ಲ ಆ ರೀತಿ ಮಧಿರಾಮತ್ತನಾದ ವ್ಯಕ್ತಿಗೆ ಅವನ ಮೈ ಮೇಲೆ ಬಟ್ಟೆ ಇದೆ ಅಂತೂ ಗೊತ್ತಾಗೋದಿಲ್ಲ ಬಟ್ಟೆ ಓದಿದ್ದು ಗೊತ್ತಾಗೋದಿಲ್ಲ ನೀವು ಬರಗಿ ಜರತಾರಿ ಮಡಿ ಉಡಿಸಿದರೂ ಅಷ್ಟೇ ಮಡಿ ತೆಗೆದುಕೊಂಡು ದಿಗಂಬರನಾಗಿ ಅವನನ್ನು ಓಡಿಸಿದರೂ ಅಷ್ಟೇ ಅವನಿಗೇನು ಗೊತ್ತಾಗೋದಿಲ್ಲ ಎಚ್ಚರ ಬರೋವರೆಗೆ ಹಾಗೆ ಅಸಂಪ್ರಜ್ಞಾತ ಸಮಾಧಿಯಲ್ಲಿರುವ ವ್ಯಕ್ತಿಗೆ ಬಟ್ಟೆ ಉಡಿಸಿದರೆ ಬಿಚ್ಚಿದರೆ ಗೊತ್ತಾಗೋದಿಲ್ಲ ಅನ್ನೋದು ಸಿದ್ಧ ಅದಲ್ಲ ಅವನಿಗೆ ದೇಹ ಬಂದದ್ದು ದೇಹ ಓದದ್ದು ಗೊತ್ತಾಗೋದಿಲ್ಲ ದೈವಾದ ಉಪೇತಂ ಅಥವಾ ಭಗವದಿಚ್ಛೆಯಿಂದ ಭಗವದಿಚ್ಛಾಧೀನವಾದ ತನ್ನ ಪುಣ್ಯಪಾಪಗಳಿಂದಾಗಿ ಯಾವುದೋ ದೇಹ ಬಂತು ದೇಹ ಹೋಯಿತು ಪ್ರಾರಬ್ಧ ಕರ್ಮವಶಾತ್ ಅಪರೋಕ್ಷ ಜ್ಞಾನಿಗಳಿಗೂ ದೇಹ ಬರ್ತವೆ ದೇಹ ಹೋಗ್ತವೆ ಆದರೆ ಅದರ ಬಗ್ಗೆ ಅವರಿಗೇನು ಪರಿವೆಯೇ ಇರೋದಿಲ್ಲ ಅದಕ್ಕಂತಾರೆ ತ್ರಿಗುಣಸರ್ಗಕೃತ ವಿಕಲ್ಪ ಇತ್ಯುಕ್ತ ಜ್ಞಾನಿನೋಪ್ರಿ ದೇಹವತ್ವ ತ್ರಿಗುಣತ್ವಾಕಲ್ಪೋವತಿ ಇತ್ಯ ಆಹ ದೇಹಂಚನೇಶ್ವರಂತಿ ಸತ್ವರಜಸ್ತಮೋ ಗುಣಗಳಿಂದಾಗಿ ಈ ತರಹದ ನಾನಾ ವಿಧವಾದ ಭ್ರಾಂತಿ ಮನುಷ್ಯನಿಗೆ ಬರ್ತದೆ ಅಂತಂತಾರೆ ಹಾಗಾದರೆ ಅಪರೋಕ್ಷ ಜ್ಞಾನಿಗೂ ಸತ್ವರಜಸ್ತಮೋಗುಣಾತ್ಮಕವಾದ ದೇಹ ಇದೆ ಅಂದರೆ ಅವನಿಗೂ ಭ್ರಾಂತಿ ಉಂಟೆ ಇಲ್ಲ ಯಾಕೆ ಅಂದರೆ ಅದಕ್ಕೆ ಹೇಳ್ತಾರೆ ದೇಹಂಚನ ಸಿದ್ಧ ಯತಃ ಸ್ವರೂಪಂ ಅಧ್ಯಗಮತ ಸ್ವರೂಪಂ ಸ್ವತಂತ್ರನಾದ ಭಗವಂತನ ರೂಪವನ್ನು ಅವನು ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಾನೆ ಆದ್ದರಿಂದಲೇ ಸ್ವರೂಪಂ ತನ್ನ ಸ್ವರೂಪವನ್ನು ತಾನು ತಿಳಿದುಕೊಂಡಿರ್ತಾನೆ ಅಂತಹ ಸಿದ್ಧನಾದ ವ್ಯಕ್ತಿ ನಶ್ವರಂ ದೇಹಂ ಅವಸ್ಥಿತಂ ಉದ್ದಿತಂಚನ ಪಶ್ಯತಿ ದೇಹ ಇದೆ ಅನ್ನೋದು ಗೊತ್ತಿಲ್ಲ ದೇಹ ಬಿತ್ತು ಅನ್ನೋದು ಗೊತ್ತಿಲ್ಲ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಅವನು ಕುಳಿತಾಗ ದೇಹದಲ್ಲಿದ್ದದ್ದೂ ಗೊತ್ತಾಗೋದಿಲ್ಲ ದೇಹ ಕದಾಚಿತ್ ಅವನ ಕರ್ಮ ಮುಗೀತು ಅಂದರೆ ದೇಹ ಬಿದ್ದರೆ ನಾನು ಸತ್ತ ಅಂತೂ ಅವನಿಗೆ ಗೊತ್ತಾಗೋದಿಲ್ಲ ಭಗವಧ್ಯಾನದಲ್ಲಿ ಆಸಕ್ತನಾಗಿರ್ತಾನೆ ಸಮಾಧಿಯಿಂದ ಹೊರಗೆ ಬಂದರೆ ಗೊತ್ತಾಗ್ತದೆ ಇಲ್ಲದಿದ್ರೆ ಗೊತ್ತಾಗೋದಿಲ್ಲ ಅಸಂಪ್ರಜ್ಞಾತ ಸಮಾಧಿ ಬಂದ್ ಇದ್ದಾಗ ಅಪರೋಕ್ಷಜ್ಞಾನಿಯಾದ ವ್ಯಕ್ತಿಗೆ ಅಸಂಪ್ರಜ್ಞಾತ ಸಮಾಧಿ ಬರೋದು ಬೇರೆಯವ್ರಿಗೆ ಬರೋದೇ ಇಲ್ಲ ಅಸಂ ಅಪರೋಕ್ಷಜ್ಞಾನಿಯಾದ ಅಸಂಪ್ರಜ್ಞಾತ ಸಮಾಧಿಯಲ್ಲಿರುವಂತಹ ವ್ಯಕ್ತಿಗೆ ದೇಹ ಬಂದರೂ ಅಷ್ಟೇ ದೇಹ ಹೋದರೂ ಅಷ್ಟೇ ಅಂದರೆ ದೇಹ ಇದ್ದರೂ ಅಷ್ಟೇ ಹೋದರೂ ಅಷ್ಟೇ ಗೊತ್ತಾಗಲ್ಲ ಅದು ಗೊತ್ತಾಗಂಗಲ್ಲ ಆ ಕಡೆ ಲಕ್ಷ್ಯ ಇರಂಗಲ್ಲ ದೇವರ ದರ್ಶನದಲ್ಲಿ ಆನಂದ ಮಗ್ನನಾಗಿ ಇರ್ತಾನಷ್ಟೆ ಹೇಗೆ ಎನ್ನಲಿಕ್ಕೆ ಉದಾಹರಣೆ ಕೊಟ್ಟರು ವಾಸೋ ಯಥಾ ಪರಿವೃತ ಮದಿರಾಮದಾಂಧ ಮದಿರಾಮದಾಂಧನಾದ ವ್ಯಕ್ತಿಗೆ ವಾಸಸ್ ಅಂದರೆ ಬಟ್ಟೆ ಇದ್ದದ್ದು ಗೊತ್ತಾಗೋದಿಲ್ಲ ಹೋದದ್ದು ಗೊತ್ತಾಗೋದಿಲ್ಲ ಹೇಗೋ ಹಾಗೆ ಅಸಂಪ್ರಜ್ಞಾತ ಸಮಾಧವು ಭಗವದ್ದರ್ಶನೇ ಇತರ ದರ್ಶನಂ ಯುಕ್ತಂ ಇತ್ಯಾಶಯ ಅಂತ ಶ್ರೀನಿವಾಸ ತೀರ್ಥರು ದೇಹೋ ದೈವಶಗಃ ಖಲು ಕರ್ಮತ ಸ್ವರಂಭಕ್ರಮೀಕ್ಷತವೇವೇ ಸಾಸು ತಂಸ ಪ್ರಪಂಚಮಧಿೂಢಸಿಗ ಸ್ವಾಪ್ನ ಪುನರ್ನ ಭಜತೆ ಪ್ರತಿಬುಧವತ್ಸ ಅದನ್ನೇ ವಿವರಣೆ ಮಾಡಿ ಹೇಳುತ್ತಾರೆ ದೈವಶಗ ದೇಹೋಪಿ ಸ್ವರಂಭಕಂ ಕರ್ಮ ತಾವದೇವ ಸಾಸು ಸನ್ ಸಮೀಕ್ಷತೆ ದೇಹವು ಎಷ್ಟು ಎಲ್ಲಿಯವರೆಗೆ ಇವನ ಜೊತೆಗೆ ಸಂಬದ್ಧವಾಗಿರುತ್ತದೆ ಅಂತಂದರೆ ಸ್ವಾರಂಭಕಂ ಕರ್ಮ ಯಾವತ್ ಈ ದೇಹ ಇವನಿಗಿರಬೇಕು ಅಂತ ಅನ್ನುವುದಕ್ಕೆ ಏನು ಒಂದು ಕರ್ಮ ಇದೆ ಆ ಕರ್ಮ ಇರೋವರೆಗೆ ಆ ದೇಹ ಇವನಿಗಿರ್ತದೆ ಅಲ್ಲಿವರೆಗೆ ಮಾತ್ರ ಈ ಜ್ಞಾನಿಯ ಕಡೆಗೆ ನೋಡ್ತಾ ಇರ್ತದೆ ನೋಡ್ತದೆ ಅಂದರೆ ದೇಹ ನೋಡಲಿಕ್ಕೆ ಅದೇನು ಚೇತನ ಅಲ್ಲ ತಾತ್ಪರ್ಯ ಇರ್ತದೆ ಅಂತ ತಾತ್ಪರ್ಯ ಎಲ್ಲಿಯವರೆಗೆ ದೇಹ ಇರುವುದಕ್ಕೆ ಕಾರಣವಾದ ಕರ್ಮಗಳು ನಮಗಿವೆ ಈ ದೇಹ ಬದುಕಿರುವುದಕ್ಕೆ ಬೇಕಾದ ಕರ್ಮಗಳಿರೋವರೆಗೆ ಈ ದೇಹ ಸಾಸುಹು ಪ್ರಾಣ ಹಸು ಅಂದರೆ ಪ್ರಾಣ ಪ್ರಾಣಸಹಿತವಾಗಿ ಪ್ರಾಣಪಾನ ವ್ಯಾನೋದಾನ ಸಮಾನ ಸಹಿತವಾಗಿ ಈ ದೇಹ ಈ ಜ್ಞಾನಿಯಾದ ವ್ಯಕ್ತಿಗೆ ಸಂಬದ್ಧವಾಗಿ ಇರುತ್ತದೆ ಕರ್ಮ ತೀರಿದ ಮೇಲೆ ಆ ದೇಹ ಹೋಗಿಬಿಡುತ್ತದೆ ತಂ ಸಪ್ರಪಂಚಮಧಿರೂಢ ಸಮಾಧಿಯೋಗ ಈ ಇಂದ್ರಿಯಾದಿಗಳ ಪ್ರಾಣಗಳ ಪ್ರಪಂಚದಿಂದ ಕೂಡಿದಂತಹ ಈ ದೇಹವನ್ನು ಸಮಾಧಿಯೋಗವನ್ನು ಪಡೆದಂತಹ ವ್ಯಕ್ತಿ ಅಪರೋಕ್ಷಜ್ಞಾನವನ್ನು ಪಡೆದು ಅಸಂಪ್ರಜ್ಞಾತ ಸಮಾಧಿಯನ್ನು ಹೊಂದಿದಂತಹ ವ್ಯಕ್ತಿ ಇದನ್ನು ಮತ್ತೆ ದೇಹವನ್ನು ಅವನು ಪಡೆಯೋದಿಲ್ಲ ಒಮ್ಮೆ ಅಸಂಪ್ರಜ್ಞಾತ ಸಮಾಧಿಯನ್ನು ಹೊಂದಿದ ಅಪರೋಕ್ಷಜ್ಞಾನಿಯಾದ ವ್ಯಕ್ತಿ ಅಸಂಪ್ರಜ್ಞಾತ ಸಮಾಧಿಸ್ತನಾದ ಅಂದರೆ ಪುನರ್ನಭಜತೆ ಮತ್ತೆ ಈ ದೇಹವನ್ನು ಪಡೆಯೋದಿಲ್ಲ ಅಂದರೆ ಅಸಂಪ್ರಜ್ಞಾತ ಸಮಾಧಿಸ್ಥನಾದ ಅಂದರೆ ಸತ್ಯ ಹೋಗೋದು ದೇಹ ಬಿಟ್ಟೇ ಬಿಡ್ತಾನೆ ಹೊರಗೆ ಬರುವಾಗ ಬದುಕಿರೋದೇ ಇಲ್ಲ ಅಂತ ಅರ್ಥವಾಗತ್ತೆ ಹಾಗಲ್ಲ ಯಾಕೆಂದರೆ ಅಸಂಪ್ರಜ್ಞಾತ ಸಮಾಧಿಸ್ಥರಾದವರು ಮತ್ತೆ ಎಚ್ಚರ ಮತ್ತೆ ತಮ್ಮ ಪಾಠ ಪ್ರವಚನಾದಿಗಳನ್ನು ಮಾಡಬಹುದು ಧ್ಯಾನ ಮಾಡಬಹುದು ಸಂಪ್ರಜ್ಞಾತ ಸಮಾಧಿಯಲ್ಲಿ ಬರಬಹುದು ಮತ್ತೆ ಅಸಂಪ್ರಜ್ಞಾತ ಸಮಾಧಿಗೆ ಹೋಗಬಹುದು ಅವರು ಅಸಂಪ್ರಜ್ಞಾತ ಸಮಾಧಿಗೆ ಒಮ್ಮೆ ಹೋದ ಮೇಲೆ ಮತ್ತೆ ಈ ದೇಹವನ್ನು ಪಡೆಯೋದೇ ಇಲ್ಲ ಅಂತಿಲ್ಲ ಇದೇ ದೇಹದೊಳಗೆ ಮುಂದುವರಿಯಬಹುದು ಹೊಸ ದೇಹವನ್ನು ಪಡೆಯಬಹುದು ಎಲ್ಲದಕ್ಕೂ ಅವಕಾಶ ಇದೆ ಆದರೆ ಭಾಗವತ ಹೇಳುತ್ತದೆ ಪುನರ್ನಭಜತೆ ಪ್ರತಿಬುದ್ಧವತ್ ಎಚ್ಚರ ಹೊಂದಿದ ವ್ಯಕ್ತಿ ಸ್ವಪ್ನದಲ್ಲಿ ತಾನು ಅನುಭವಿಸಿದ ದೇಹಗಳನ್ನು ಹೇಗೆ ಮತ್ತೆ ಪಡೆಯೋದಿಲ್ಲವೋ ಹಾಗೆ ಒಮ್ಮೆ ಜ್ಞಾನವನ್ನು ಪಡೆದ ಅಸಂಪ್ರಜ್ಞಾತ ಸಮಾಧಿಯಲ್ಲಿರುವ ವ್ಯಕ್ತಿ ಪುನಃ ದೇಹವನ್ನು ಪಡೆಯೋದೇ ಇಲ್ಲ ಅಂತ ಭಾಗವತ ಹೇಳುತ್ತದೆ ಅದಕ್ಕೆ ಶ್ರೀಮದಾಚಾರ್ಯರು ಹೇಳಿದರು ಭ ದೇಹವನ್ನು ಪಡೆಯೋದಿಲ್ಲ ಅಂತ ಅರ್ಥ ಅಲ್ಲ ದೇಹ ಇರಬಹುದು ಹೊಸ ದೇಹವನ್ನು ಪಡೆಯಬಹುದು ಆದರೆ ಇದ್ದ ದೇಹದ ಮೇಲಾಗಲಿ ಹೊಸದಾಗಿ ಬಂದ ದೇಹದ ಮೇಲಾಗಲಿ ಅಭಿಮಾನ ಇರೋದಿಲ್ಲ ಅದರ ಬಗ್ಗೆ ಆದರ ಇರೋದಿಲ್ಲ ಏ ಒಳ್ಳೆ ಅಂಥ ದೇಹ ಭಾಳ ಚೆನ್ನಾಗಿದೆ ಅಂತ ಅಖಂಡವಾಗಿ ಕನ್ನಡಿ ಮುಂದೆ ನಿಂತುಬಿಟ್ಟಿರ್ತಾರೆ ಇರಲಿ ಅದರ ವರ್ಣನೆ ಎಲ್ಲ ಬೇಡ ಸುಮಯಾಕೆ ನಿಮಗೆಲ್ಲ ಗೊತ್ತೇ ಇದೆ ಏನು ಹೇಳೋದು ದೇಹದ ಮೇಲೆ ಅಭಿಮಾನ ಇರಬಾರ್ದು ಕೂದಲನ್ನೇ ಇರೋದಿಲ್ಲ ದೇವರು ವೈರಾಗ್ಯ ಬರಲಿ ಅಂತನ್ನೋದಕ್ಕೆ ಎಲ್ಲ ಕೂದಲು ಕಸಗೊಂಡಿರ್ತಾನೆ ಇಷ್ಟಾದರೂ ವೈರಾಗ್ಯ ಬಂದಿರೋದ್ರು ಎಲ್ಲಿಯೋ ಒಂದು ಕೂದಲು ಇರ್ತದೆ ಅದನ್ನೇ ಇಲ್ಲಿಂದ ಇಲ್ಲಿ ತಂದು ಹಿಕ್ಕೊಂಡು ಏನೂ ದೇಹಾಭಿಮಾನ ಇರೋದಿಲ್ಲ ನಾನು ಯಾರನ್ನೂ ಟೀಕೆ ಮಾಡ್ತಾ ಇಲ್ಲ ಹೀಗೆ ಅಸಂಪ್ರಜ್ಞಾತ ಸಮಾಧಿಸ್ಥರಿಗೆ ಇರೋದಿಲ್ಲ ಅಂತ ಹೇಳ್ತಾ ಇದ್ದೇನೆ ಅಷ್ಟೇ ಒಮ್ಮೆ ಅಸಂಪ್ರಜ್ಞಾತ ಸಮಾಧಿಯನ್ನು ಪಡೆದವರು ಅರ್ಥಾತ್ ಅಪರೋಕ್ಷ ಜ್ಞಾನಿಗಳು ಅಂತ ಯಾರಿದ್ದಾರೆ ಅವರಿಗೆ ಅಸಂಪ್ರಜ್ಞಾತ ಸಮಾಧಿಯಲ್ಲಿದ್ದಾಗ ಮಾತ್ರ ಅಲ್ಲ ಅವರು ಜ್ಞಾನಿಗಳು ಅಂತಾದರೆ ಸಾಕು ಅಪರೋಕ್ಷ ಜ್ಞಾನಿಗಳಾದರೆ ಸಾಕು ಅಸಂಪ್ರಜ್ಞಾತ ಸಮಾಧಿಯಲ್ಲಂತೂ ಎಚ್ಚರನೇ ಇರೋದಿಲ್ಲ ಅವರಿಗೆ ದೇವರನ್ನು ಬಿಟ್ಟರೆ ಬೇರೆ ಕಾಣಿಸೋದೇ ಇಲ್ಲ ಸಂಪ್ರಜ್ಞಾತ ಸಮಾಧಿಯಲ್ಲಿ ಅಥವಾ ಸಾಮಾನ್ಯವಾಗಿ ಅವರು ಓಡಾಡಿಕೊಂಡಿದ್ದಾಗಲೂ ಕೂಡ ಅಪರೋಕ್ಷ ಜ್ಞಾನಿಗಳಿಗೆ ಉಳಿದವರಿಗೆ ಇದ್ದಂತೆ ದೇಹದ ಮೇಲೆ ಅಭಿಮಾನ ಇರೋದಿಲ್ಲ ಅಭಿಮಾನ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಹೊರತು ದೇಹನೇ ಇರೋದಿಲ್ಲ ಅಂತ ಹೇಳಿಲ್ಲ ಅದಕ್ಕೆ ಪ್ರಮಾಣ ಕೊಡ್ತಾರೆ ಆದರ ಭಜನಂ ಭಕ್ತಿರ್ಬಹುಮಾನಂಚ ಸೇವನಂ ಪರ್ಯಾಯ ವಾಚಕ ಸರ್ವೇ ಸ್ಮೃತಿಸ್ತನ್ಮ ಕರ್ಮ ಚ ಇತಿ ಶಬ್ದ ನಿರ್ಣಯ ಭಜನ ಅನ್ನೋ ಶಬ್ದಕ್ಕಿಷ್ಟೆಲ್ಲ ಅರ್ಥ ಇದೆ ಆದರ ಭಗವನ್ ಒಂದು ಗೌರವ ಭಜಿಸೋದು ಅಂದರೆ ಆಧಾರ ಮಾಡೋದು ಗೌರವ ಭಕ್ತಿ ಬಹುಮಾನ ಇವೆಲ್ಲ ಪರ್ಯಾಯ ಶಬ್ದ ಸೇವನ ಹಾಗಾದರೆ ಆಧಾರ ಭಜನ ಭಕ್ತಿ ಬಹುಮಾನ ಸೇವನ ಅನ್ನುವುದು ಪರ್ಯಾಯ ವಾಚಕವಾದದ್ದರಿಂದ ಇಲ್ಲಿರುವ ಭಜನ ಅನ್ನುವ ಶಬ್ದಕ್ಕೆ ಆದರ ಅಂತ ಅರ್ಥ ದೇಹದ ಬಗ್ಗೆ ಆಧಾರ ಇರೋದಿಲ್ಲ ಏನೋ ಇದು ಕೆಲಸಕ್ಕೆ ಅಷ್ಟೋ ಅಷ್ಟು ಉಪಯೋಗಿಸೋದು ಅಂತ ಇಷ್ಟೇ ಇರ್ತದೆ ಹೊರತು ಅದರ ಬಗ್ಗೆ ವಿಶೇಷ ಆಧಾರ ಇರೋದಿಲ್ಲ ಇನ್ನು ಕೆಲವು ಕಡೆಗೆ ಭಜನ ಅನ್ನುವುದಕ್ಕೆ ಸ್ಮೃತಿ ಸ್ಮರಣೆ ಅಂತೂ ಅರ್ಥ ಇದೆ ಭಗವಂತನ ಸ್ಮರಣ ಅದನ್ನು ಭಜನ ಅಂತ ಕರೀತಾರೆ ಹರಿಭಜನೆ ಮಾಡುವುದು ಅಂದರೆ ಹರಿಸಸ್ಮರಣೆ ಮಾಡುವುದು ಅಂತೂ ಅರ್ಥ ಇದೆ ಸೇವೆ ಮಾಡುವುದು ದೇವರಲ್ಲಿ ಆದರ ತೋರುವುದು ಅಂತ ಒಂದು ಅರ್ಥ ಸ್ಮರಣೆ ಅಂತ ಮತ್ತೊಂದು ಅರ್ಥ ತಜ್ಜನ್ಮ ಕರ್ಮ ಚ ತಜ್ಜನ್ಮ ಕರ್ಮ ಅಂದರೆ ಹರಿಸ್ಮರಣೆಯಿಂದ ಹುಟ್ಟಿದ ಅರ್ಥಾತ್ ಹರಿಸ್ಮರಣಪೂರ್ವಕವಾಗಿ ಮಾಡುವ ಕರ್ಮಗಳಿವೆಯಲ್ಲ ಹರಿ ಅನುಸಂಧಾನಪೂರ್ವಕವಾಗಿ ಹರಿಸಮರಣಪೂರ್ವಕವಾಗಿ ಮಾಡುವ ಕರ್ಮಗಳು ಅದನ್ನು ಭಜನ ಅಂತ ಕರೀತಾರೆ ತಸಾ ಜನ್ಮ ಯಸ್ಯ ತತ್ ತಜ್ಜನ್ಮ ತಜ್ಜನ್ಮ ಚ ತತ್ಕರ್ಮ ಚ ತಜ್ಜನ್ಮ ಕರ್ಮ ಅಂದರೆ ಹರಿಸ್ಮರಣಪೂರ್ವಕವಾಗಿ ಮಾಡುವ ಕರ್ಮಗಳು ಅದನ್ನು ಭಜನ ಅಂತ ಕರೀತಾರೆ ಈಗ ಈ ಪ್ರವಚನ ಮಾಡ್ತಾ ಇದ್ದೇವೆ ನೀವೆಲ್ಲ ಶ್ರವಣ ಮಾಡ್ತಾ ಇದ್ದೀರಿ ಇದನ್ನು ಭಜನ ಅಂತ ಕರೀಬಹುದು ಹರಿಸಮರಣಪೂರ್ವಕವಾಗಿ ಮಾಡಿದರೆ ಭಗವಂತನ ಅನುಸಂಧಾನವನ್ನು ಮಾಡ್ತಾ ದೇವರೇ ಮಾಡಿಸ್ತಾ ಇದ್ದಾನೆ ಇದರಿಂದ ದೇವರು ಪ್ರೀತನಾಗಲಿ ಇಂತ ನಾವು ಪ್ರವಚನ ಮಾಡಿದರೆ ನೀವು ಕೇಳಿದರೆ ಇದೊಂದು ಭಜನೆಯೇ ದೇವರ ಹಾಡುಗಳನ್ನು ಹೇಳೋದು ಒಂದು ಭಜನೆಯೇ ಹರಿಸ್ಮರಣೆ ಪೂರ್ವಕವಾಗಿ ಮಾಡಿದರೆ ಅದು ಭಜನ ತಜ್ಜನ್ಮ ಕರ್ಮಚ ಹರಿಸ್ಮರಣೆಯಿಂದ ಬಂದ ಕರ್ಮವಾಗಿರಬೇಕು ಅಂದರೆ ಅದು ಭಜನವಾಗ್ತದೆ ಇದೂ ಒಂದು ಭಜನ ಶಬ್ದದ ಅರ್ಥ ಇದೆ ಇಲ್ಲಿ ಅದು ಅಲ್ಲ ಇಲ್ಲಿ ಮಾತ್ರ ಭಜನ ಅನ್ನುವ ಶಬ್ದಕ್ಕೆ ಆಧಾರ ಅಂತ ಅರ್ಥ ಅಹಂ ಯೋಗ ಸಾಂಖ್ಯಸಲ್ ಮೈ ತದುಕ್ತ ವೋ ವಿಪ್ರಾಹ ಗುಹ್ಯಂ ಯತ್ ಸಾಂಖ್ಯ ಯೋಗ್ಯೋ ಜಾನೀತಮಾಗತ ಯಜ್ಞ ದುಷ್ಮ್ಧಮ ನೋಡಪ್ಪ ನೋಡಪ್ಪ ಅಲ್ಲ ನೋಡಿಯಪ್ಪ ಸನಕಾದಿಗಳೇ ಸಾಂಖ್ಯ ಯೋಗ್ಯೋ ಸಾಂಖ್ಯಶಾಸ್ತ್ರ ಮತ್ತು ಯೋಗಶಾಸ್ತ್ರದಲ್ಲಿ ಏನು ಗುಹ್ಯವಾದ ವಿಷಯ ಇತ್ತೋ ಅದನ್ನು ನಾನು ನಿಮಗೆಲ್ಲ ಹೇಳಿದ್ದೇನೆ ಏನೇನು ಉಳಿಸಿಲ್ಲ ಇಷ್ಟೇ ಇರೋದು ಎಲ್ಲ ಸಾಂಖ್ಯಶಾಸ್ತ್ರ ಅಂದರೆ ಈ ಸಾಂಖ್ಯಶಾಸ್ತ್ರ ಅಲ್ಲ ಪ್ರಸಿದ್ಧವಾದದ್ದು ಸಾಕ್ಷಾತ್ ನಾರಾಯಣನಿಂದ ಕಪಿಲನಾಮಕ ಪರಮಾತ್ಮನಿಂದ ಹೇಳಿದ ಸಾಂಖ್ಯಶಾಸ್ತ್ರ ಏನಿದೆ ದತ್ತಾತ್ರೇಯ ರೂಪಿಯಾದ ಪರಮಾತ್ಮನಿಂದ ಉಪದಿಷ್ಟವಾದ ಯೋಗಶಾಸ್ತ್ರ ಇದೆ ಆ ಶುದ್ಧವಾದ ಯೋಗಶಾಸ್ತ್ರ ಹಾಗೂ ಸಾಂಖ್ಯಶಾಸ್ತ್ರಗಳಲ್ಲಿ ಹೇಳಿದ ರಹಸ್ಯ ಇಷ್ಟೇ ಭಗವಂತನ ಸ್ವಾತಂತ್ರ್ಯ ಸರ್ವರೂಪಗಳಲ್ಲಿ ಅಭೇದ ಸರ್ವಕರ್ತೃತ್ವ ಸರ್ವ ಸರ್ವಸ್ವಾಮಿತ್ವಗಳನ್ನು ತಿಳಿದು ದೇಹಾಭಿಮಾನವನ್ನು ಬಿಟ್ಟು ವಿಹಿತ ಕರ್ಮಗಳನ್ನು ನಿಷ್ಕಾಮವಾಗಿ ಮಾಡಬೇಕು ಅದನ್ನು ಭಗವಂತನಲ್ಲಿ ಅರ್ಪಣೆ ಮಾಡಬೇಕು ಕ್ರಮೇಣ ವೈರಾಗ್ಯದಿಂದ ಗುರುಗಳ ಉಪದೇಶದಿಂದ ಜ್ಞಾನವನ್ನು ಬೆಳೆಸಿಕೊಳ್ಳ ಜ್ಞಾನವನ್ನು ಬೆಳೆಸಿಕೊಂಡು ಕೊನೆಗೊಮ್ಮೆ ಅಪರೋಕ್ಷ ಜ್ಞಾನವನ್ನು ಪಡೆದು ಎಲ್ಲ ದೇಹಾಭಿಮಾನಾದಿಗಳನ್ನು ಪರಿತ್ಯಾಗ ಮಾಡಿ ಭಗವಂತನ ಧ್ಯಾನದಲ್ಲಿ ಆಸಕ್ತನಾಗಿ ಪ್ರಾರಬ್ಧ ಕರ್ಮಗಳ ಭೋಗವನ್ನು ಮಾಡಿ ಮೋಕ್ಷವನ್ನು ಹೊಂದುವುದು ಇದೇ ಸಾಂಖ್ಯಯೋಗಶಾಸ್ತ್ರಗಳ ಸಾರ ಇಷ್ಟು ನಿಮಗೆ ಹೇಳಿದ್ದೇನೆ ಕೇಳಿ ಮತ್ತು ನಾನು ಯಾರೋ ಏನೋ ಹೇಳದೆ ಒಂದು ಪಕ್ಷಿ ಬಂತು ಹಾರಿ ಹೋಯ್ತು ಅಂತ ತಿಳ್ಕೊಬೇಡಿ ಮೊದಲೇ ಹೇಳೀನು ನಿಮಗೆ ನಾನು ಯಾರೋ ನಿಮಗೆ ಗೊತ್ತಾಗಿದೆ ಬ್ರಹ್ಮದೇವರ ನಮಸ್ಕಾರ ಮಾಡಿದ್ದರಿಂದಲೇ ನಾನು ವಿಷ್ಣು ಗೊತ್ತಾಗಿದೆ ಇನ್ನೊಂದು ತಿಳ್ಕೊಳ್ಳಿ ಜಾನೀತ ಮಾ ಆಗತಂ ಯಜ್ಞಂ ಯುಷ್ಮಧರ್ಮ ವಿವಕ್ಷಯ ನಿಮಗೆ ಧರ್ಮೋಪದೇಶ ಮಾಡಬೇಕು ಅಂತ ಬಂದ ಯಜ್ಞನಾಮಕನಾದ ವಿಷ್ಣುವೇ ನಾನು ಯಜ್ಞೋ ವೈ ವಿಷ್ಣು ಹೋ ಯಜ್ಞ ಅಂದರೆ ವಿಷ್ಣು ನಿಮಗೆ ಉಪದೇಶ ಮಾಡುವುದಕ್ಕೆ ಬಂದ ವಿಷ್ಣುವೇ ನಾನು ಸಾಮಾನ್ಯ ಪಕ್ಷಿ ಅಲ್ಲ ಅಂತ ತಿಳಿಯಿರಿ ಅಹಂ ಯೋಗಸ್ಯ ಸಾಂಖ್ಯಸ್ಯ ರಥಸ್ಯ ತೇಜಸ ಪರಾಯಣ ದ್ವಿಜಶ್ರೇಷ್ಠ ಶ್ರಿಯ ಕೀರ್ತೆ ದಮಸ ಚ ಯೋಗ ಅಂದರೆ ಕರ್ಮಯೋಗ ಸಾಂಖ್ಯ ಜ್ಞಾನಯೋಗ ಅಥವಾ ಯೋಗಶಾಸ್ತ್ರ ಸಾಂಖ್ಯಶಾಸ್ತ್ರ ಇವುಗಳಿಗೆ ಪರಾಯಣ ಆಶ್ರಯ ನಾನೇ ನನ್ನಿಂದಲೇ ಆ ಶಾಸ್ತ್ರಗಳು ಪ್ರವೃತ್ತಬಾರದ್ದು ಕರ್ಮಯೋಗಿಗಳು ಕರ್ಮ ಮಾಡುವುದು ಜನಕಾದಿಗಳು ಜ್ಞಾನಯೋಗಿಗಳು ಜ್ಞಾನವನ್ನು ಅನುಷ್ಠಾನ ಮಾಡುವುದು ನಿಮ್ಮಂಥವರೆಲ್ಲ ಸನಕಾದಿಗಳು ಅದು ನನ್ನ ಪ್ರೇರಣೆಯಿಂದಲೇ ಭಕ್ತಿಯೋಗಿಗಳಾದ ದೇವತೆಗಳು ಭಕ್ತಿಯನ್ನು ಮಾಡುವುದು ನನ್ನಿಂದಲೇ ಸತ್ಯ ಸರಿಯಾದ ತಿಳುವಳಿಕೆ ಜನರಿಗೆ ಇದೆ ಅಂದರೆ ಎಷ್ಟೋ ಜನರಿಗೆ ಅದು ನನ್ನ ಅನುಗ್ರಹದಿಂದಲೇ ಎಷ್ಟು ಜನರಿಗೆ ಮಿಥ್ಯಾಜ್ಞಾನ ಇದೆ ಸತ್ಯ ಯಥಾರ್ಥ ಜ್ಞಾನ ಇರೋದು ಬಹಳ ಕಡಿಮೆ ಜನರಿಗೆ ಯಾಕೆ ಅಂದರೆ ಅವರವರ ಪೂರ್ವಕರ್ಮಾನುಸಾರೇಣ ನಾನೇ ಅದನ್ನು ಕೊಡ್ತೇನೆ ಸತ್ಯ ರಥ ತಿಳಿದುಕೊಂಡಿರಬಹುದು ಯಥಾರ್ಥವಾಗಿ ಸುಳ್ಳು ಮಾತಾಡ್ತಾರೆ ತಿಳಿದುಕೊಂಡಂತೆ ಕೆಲಸ ಮಾಡೋದಿಲ್ಲ ತಿಳಿದುಕೊಂಡಂತೆ ಮಾತಾಡೋದಿಲ್ಲ ಏನು ತಿಳಿದಿರ್ತಾರೋ ಅದೇ ರೀತಿಯ ಮಾತುಗಳನ್ನು ಆಡುವಂತೆ ಅದೇ ರೀತಿಯ ಕೃತಿಯನ್ನು ಮಾಡುವಂತೆ ಅವರಲ್ಲಿ ರಥವನ್ನು ಪ್ರೇರಣೆ ಮಾಡುವವನು ನಾನೇ ರಥ ಅಂದರೆ ಯಥಾರ್ಥ ಜ್ಞಾನಕ್ಕೆ ಅನುಗುಣವಾದ ಭಾಷಣ ಕೃತಿ ಉತ್ತಮವಾದ ತೇಜಸ್ಸು ಬಲ ಇವುಗಳೆಲ್ಲದಕ್ಕೂ ಸಂಪತ್ತು ಕೀರ್ತಿ ಇಂದ್ರಿಯ ಇವುಗಳೆಲ್ಲದಕ್ಕೂ ನಾನೇ ಆಶ್ರಯ ಆದ್ದರಿಂದ ನನ್ನನ್ನೇ ನೀವು ಭಜಿಸಿದರೆ ಅವಶ್ಯವಾಗಿ ದಮವನ್ನ ಪಡೆಯಬಹುದು ಇಂದ್ರೇ ನಿಗ್ರಹವನ್ನು ಪಡೆಯಬಹುದು ವಿಷಯಗಳಲ್ಲಿ ಆಸಕ್ತಿಯನ್ನು ಕಡಿಮೆ ಮಾಡಿಕೊಳ್ಳಬಹುದು ಭಜಂತಿ ಗುಣ ಸರ್ವೇ ನಿರ್ಗುಣಂ ನಿರಪೇಕ್ಷಕಂ ಸುಹೃದಂ ಪರಮಾತ್ಮಾನಂ ಸಾಮ್ಯ ಸಂಗಾಧಯೋ ಗುಣಃ ಮೇಲ್ನೋಟಕ್ಕೆ ಇಲ್ಲಿ ತಪ್ಪು ಅರ್ಥ ಆಗ್ತದೆ ನಾನು ನಿರ್ಗುಣ ನನಗ್ಯಾವು ಗುಣ ಇಲ್ಲೇ ಇಲ್ಲ ಆದರೂ ನನ್ನಲ್ಲಿ ಗುಣಗಳಿವೆ ಗುಣ ಇಲ್ಲ ಗುಣ ಇವೆ ಅಂದರೆ ಏನರ್ಥ ಸುಳ್ಳು ಅಂತೆ ಅರ್ಥ ಗುಣ ಇಲ್ಲದಿದ್ದರೂ ಗುಣ ಇವೆ ಅಂತ ಜನ ತಪ್ಪು ತಿಳಿದಿದ್ದಾರೆ ವಸ್ತುತಃ ನಾನು ನಿರ್ಗುಣ ಅಂತ ಹೇಳಿದ ಹಾಗೆ ತೋರ್ತದೆ ಅದಕ್ಕೆ ಶ್ರೀಮದ್ ಆಚಾರ್ಯರು ಅರ್ಥವನ್ನು ಬಹಳ ಸುಂದರವಾಗಿ ಹೇಳ್ತಾರೆ ಹಾಗೆಲ್ಲ ಅಲ್ಲ ಎಷ್ಟು ವಿರುದ್ಧ ಆಗುತ್ತೆ ಮೇಲಿನ ಶ್ಲೋಕದಲ್ಲೇ ಹೇಳಿದ್ದಾನೆ ಪರಾಯಣಂ ಯೋಗ ಸಾಂಖ್ಯ ಸತ್ಯ ರಥ ಶ್ರೀ ದಮ ಕೀರ್ತಿ ಎಲ್ಲದಕ್ಕೂ ನಾನೇ ಮುಖ್ಯ ಆಶ್ರಯ ಎಲ್ಲದಕ್ಕೆ ನಾನೇ ಪ್ರೇರಕ ನಾನೇ ಜಾಗೃತಾದ್ಯವಸ್ಥಾ ಪ್ರೇರಕ ಇಷ್ಟೆಲ್ಲ ಹೇಳಿಕೊಂಡು ನನ್ನಲ್ಲಿ ಗುಣನೇ ಇಲ್ಲ ಅಂತ ದೇವರು ಹೇಗೆ ಹೇಳ್ತಾನೆ ಹಾಗಾದರೆ ಇಲ್ಲಿ ನಿರ್ಗುಣ ಅನ್ನುವ ಶಬ್ದದ ಅರ್ಥ ಏನು ತ್ರಿಗುಣವರ್ಜಿತಂ ಸತ್ವಗುಣ ರಜೋಗುಣ ತಮೋಗುಣಗಳೆಂಬ ಬಂಧಕವಾದ ದುಷ್ಟವಾದ ಪ್ರಾಕೃತವಾದ ಏನು ಗುಣಗಳಿವೆ ಅಂತಹ ಪ್ರಕೃತಿ ಇದು ಅವರ ಅಂತ ಕರೆದಿದ್ದಾರೆ ನೀಚ ಅದು ಅದರ ಸಂಬಂಧದಿಂದಲೇ ನಮಗೆ ದುಃಖ ಆಗೋದು ಅಂತಹ ಪ್ರಕೃತಿ ಜಡವಾದದ್ದು ನೀಚವಾದದ್ದು ದುಃಖಹೇತುವಾದದ್ದೇನುಂಟೋ ಆ ತರಹದ ಸತ್ವರಯೋಸ್ತಮೋ ಗುಣಗಳಿಂದ ಶೂನ್ಯನಾದವನು ನಾನು ನಿರಪೇಕ್ಷಕ ಜೀವರಿಂದ ಯಾವುದೇ ಉಪಕಾರದ ಅಪೇಕ್ಷೆ ನನಗಿಲ್ಲ ಇಂತಹ ನನ್ನನ್ನು ಸರ್ವೇ ಗುಣ ಭಜಂತಿ ಎಲ್ಲ ಗುಣರೂ ಭಜನೆ ಮಾಡ್ತಾರೆ ಗುಣ ಅಂದರೆ ಬ್ರಹ್ಮಾದಿ ದೇವತೆಗಳು ಅಂತ ಅರ್ಥ ಯಾಕೆ ಗುಣ ಅನ್ನುವ ಶಬ್ದಕ್ಕೆ ಅಪ್ರಧಾನ ಅಂತ ಅರ್ಥ ಇದೆ ಗೌಣ ಅಂತಂತೇವಲ್ಲ ಅದು ಗುಣ ಎಂಬ ಶಬ್ದದಿಂದಲೇ ಬಂದದ್ದು ಗುಣ ಅಂದರೆ ಅಪ್ರಧಾನ ಪ್ರಧಾನನಾದ ಸರ್ವೋತ್ತಮನಾದ ನನ್ನನ್ನು ಗುಣಾ ಅಪ್ರಧಾನರಾದಂತಹ ಸಬಾರ್ಡಿನೇಟ್ಸ್ ಅಂತಂತೆಯಲ್ಲ ಅದು ಗುಣ ಅನ್ನುವ ಶಬ್ದದ ನಿಜವಾದ ಅರ್ಥ ನನಗೆ ಅಧೀನರಾದ ಪರತಂತ್ರರಾದ ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ನನ್ನನ್ನು ಭಜನೆ ಮಾಡ್ತಾರೆ ನನ್ನ ಸೇವೆಯನ್ನು ಮಾಡುತ್ತಾರೆ ಹಿಂದೆ ಹೇಳಿದ ಎಲ್ಲ ಅರ್ಥವನ್ನು ತಗೊಳ್ಬಹುದು ಇಲ್ಲಿ ಭಜಂತಿ ಎನ್ನುವುದಕ್ಕೆ ನನ್ನ ಬಗ್ಗೆ ಆಧಾರವೂ ಇದೆ ನನ್ನ ಸ್ಮರಣೆಯನ್ನೂ ಮಾಡ್ತಾರೆ ಸ್ಮರಣಪೂರ್ವಕವಾದ ವಿಹಿತ ಕರ್ಮಗಳನ್ನೂ ಮಾಡ್ತಾರೆ ಆದರೆ ಅವರು ಮಾಡ್ತಾರೆ ಅಂದರೆ ಅದರಿಂದ ನನಗೆ ಲಾಭ ಇದೆ ಅಂತ ತಿಳ್ಕೊಬೇಡಿ ನಿರಪೇಕ್ಷಕಂ ನನಗೆ ಯಾವ ಅಪೇಕ್ಷೆಯೂ ಇಲ್ಲ ಆದರೂ ಅವರ ಸೇವೆಯನ್ನು ಮಾಡ್ತಾರೆ ತಮಗೆ ಅಪೇಕ್ಷೆ ಇದ್ದದ್ದಕ್ಕೆ ಮಾಡ್ತಾರಷ್ಟೇ ಎಂಥವನ್ನು ನಾನು ಸುಹೃದ್ ಎಲ್ಲರಿಗೂ ಗೆಳೆಯ ನೋಡಿ ಹಿಂದಿನ ಶ್ಲೋಕ ಅಲ್ಲ ಇದೇ ಶ್ಲೋಕದಲ್ಲಿಯೇ ಭಗವಂತನ ಗುಣಗಳನ್ನು ಹೇಳ್ತಾ ಇದ್ದಾರೆ ಅಂದಮೇಲೆ ನಿರ್ಗುಣ ಅನ್ನೋದಕ್ಕೆ ನಾವು ಬೇರೆ ಅರ್ಥ ಮಾಡಲೇಬೇಕು ಅನ್ನೋದು ಸ್ಪಷ್ಟ ಸುಹೃದಂ ಎಲ್ಲರಿಗೂ ಗೆಳೆಯನಾದ ಪರಂ ಸರ್ವೋತ್ತಮನಾದ ಆತ್ಮಾನಂ ಗುಣಪರಿಪೂರ್ಣನಾದಂತಹ ನನ್ನನ್ನು ಅವರು ಭಜನೆ ಮಾಡ್ತಾರೆ ಗುಣಪರಿಪೂರ್ಣನಾದ ನನ್ನನ್ನು ಗೆಳೆಯನಾದ ನನ್ನನ್ನು ಸರ್ವೋತ್ತಮನಾದ ನನ್ನನ್ನು ನಿರಪೇಕ್ಷನಾದ ಸತ್ವರ್ಗಸ್ತಮೋ ಗುಣಶೂನ್ಯನಾದ ನನ್ನನ್ನು ಅಪ್ರಧಾನರಾದ ಅಪರಿಪೂರ್ಣ ಗುಣವುಳ್ಳಂತಹ ಉಳಿದೆಲ್ಲ ಬ್ರಹ್ಮ ದೇವತೆಗಳು ಭಜನೆ ಮಾಡ್ತಾರೆ ಏನು ನಿನ್ನಲ್ಲಿರೋ ಗುಣಗಳು ಒಂದೆರಡಾದರೂ ಹೇಳು ಸಾಮ್ಯಾಸಂಗಾಧಯೋ ಗುಣಃಃ ಸಾಮ್ಯ ವಿದ್ಯಾಿನಯಸಸಂಪನ್ನೇ ಬ್ರಾಹ್ಮಣೇ ಗವಿಹಸ್ತಿ ಶುನಿಚೈವ ಶ್ವಾಕೇ ಚ ಪಂಡಿತರ್ಶಿನಃ ವಿದ್ಯಾಿನಯಸಂಪನ್ನರಾದ ಬ್ರಾಹ್ಮಣರಾಗಲಿ ನಾಯಿಯಾಗಲಿ ಚಂಡಾಲ ಆಗಲಿ ಎಲ್ಲರಲ್ಲಿಯೂ ಇರುವ ಭಗವಂತ ಏಕಪ್ರಕಾರವಾಗಿ ಸಮಾನಮಾಗಿದ್ದಾನೆ ಎಂಬುದಾಗಿ ತಿಳಿಸಿಕೊಡ್ತಾರೆ ಆ ಭಗವಂತನ ರೂಪಗಳಲ್ಲಿ ಯಾವುದೇ ತರಹದ ವೈಷಮ್ಯ ಇಲ್ಲ ಎಲ್ಲವೂ ಗುಣಪರಿಪೂರ್ಣ ಎಲ್ಲವೂ ದೋಷದೂರ ಸಮಾನವಾಗಿದ್ದಾನೆ ಭಗವಂತ ಅದರಂತೆ ಅಸಂಘ ಯಾವುದೇ ತರಹದ ಸಂಘ ಭಗವಂತನಿಗೆ ಇಲ್ಲ ಅವನು ಎಲ್ಲಿ ಹೋದರೂ ಸರಿ ಹೇಗೆ ಆಕಾಶಕ್ಕೆ ವಾಯುವಿಗೆ ಯಾವುದೇ ವಿಧವಾದ ಪದಾರ್ಥಗಳ ಲೇಪ ಆಗೋದಿಲ್ಲವೋ ಭಗವಂತನಿಗೂ ಕೂಡ ಸರ್ವತ್ರ ವ್ಯಾಪ್ತನಾದರೂ ಯಾವ ಪದಾರ್ಥಗಳಿಂದ ಯಾವುದೇ ಲೇಪ ಇಲ್ಲ ಅಸಂಗನಾಗಿದ್ದಾನೆ ಹೀಗೆ ಸಾಮ್ಯ ಹಾಗೂ ಅಸಂಗ ಮೊದಲಾದಂತಹ ಗುಣಗಳನ್ನು ನಾವು ಭಗವಂತನಲ್ಲಿ ತಿಳಿಯಬೇಕು ಅಂತ ಹೇಳುತ್ತಾರೆ ಇತಿಥೇಚ್ಛಿನ್ನ ಸಂದೇಹ ಮುನಯಸ್ಸನಕಾದಯ ಸಭಾ ದಯತ್ವಾ ಪರಯ ಭಕ್ತ್ಯ ಗ್ರಣತ ಸಂಸ್ಥವೈ ಈ ರೀತಿಯಾಗಿ ಉಪದೇಶವನ್ನು ಪಡೆದು ಪರಮಭಕ್ತಿಯಿಂದ ನನ್ನನ್ನು ವಿಶೇಷವಾಗಿ ಅವರು ಸೇವೆಯನ್ನು ಮಾಡಿ ಪೂಜೆಯನ್ನು ಮಾಡಿ ಸ್ತೋತ್ರವನ್ನು ಮಾಡಿದ್ದಾರೆ ತೈರಹಂ ಪೂಜಿತ ಸಮ್ಯಕ್ ಸಂಸ್ಥು ಪರಮಋಷಿಭಿ ಪ್ರತಿಯಾಯ ಸ್ವಕಂಧಾಮಂ ಪಶ್ಯತಃ ಪರಮೆಷ್ಠಿನಹ ಅವರಿಂದ ಸ್ತುತನಾಗಿ ಬ್ರಹ್ಮದೇವರು ನನ್ನನ್ನು ನೋಡ್ತಾ ನೋಡ್ತಾ ದರ್ಶನ ಮಾಡ್ತಾ ಇರುವಾಗಲೇನೆ ನಾನು ವೈಕುಂಠವನ್ನು ಕುರಿತು ನಾನು ಹೊರಟು ಹಂಸರೂಪದಿಂದ ನಾನು ಮತ್ತೆ ಮೂಲ ರೂಪಕ್ಕೆ ನಾನು ಸೇರಿದೆ ಎಂಬುದಾಗಿ ಭಗವಂತ ತಿಳಿಸ್ತಾನೆ ಶ್ರೀಕೃಷ್ಣ